ಒಂದು ಧಾರ್ಮಿಕ ಗ್ರಂಥ ಅತ್ಯಂತ ಪವಿತ್ರವಾಗಿರ್ತಕ್ಕಂಥ ಗ್ರಂಥ ಶ್ರೀಮದ್ ಆಚಾರ್ಯರು ಸ್ಪಷ್ಟವಾಗಿ ಮಹಾಭಾರತ ತಾತ್ಪರ್ಯ ನಿರ್ಣಯದಲ್ಲಿ ತಿಳಿಸುವಂತೆ ಮಹಾಭಾರತ ಯುದ್ಧ ಒಂದು ಧರ್ಮಯುದ್ಧ ಧರ್ಮ ಸಂಸ್ಥಾಪನೆಗಾಗಿ ನಡೆಸಲ್ಪಟ್ಟಂಥ ಧರ್ಮಯುದ್ಧ ಧಾರ್ಮಿಕ ಯುದ್ಧ ಅಂತಹ ಯುದ್ಧಕ್ಕೆ ಅದರ ನಿರ್ವಹಣೆಗೆ ಪ್ರೇರಣೆ ಕೊಟ್ಟಿದ್ದು ಭಗವಂತ ಅದು ಭಗವಂತ ಭಗವದ್ಗೀತೆಯ ಮೂಲಕ ಗೀತೋಪದೇಶವನ್ನು ಅರ್ಜುನನಿಗೆ ಮಾಡಿದ್ದು ವೇದವ್ಯಾಸ ದೇವರು ಶ್ರೇಷ್ಠವಾಗಿರ್ತಕ್ಕಂಥ ಉಷ್ ಉತ್ತಮವಾಗಿರ್ತಕ್ಕಂಥ ರಾಜಸೂಯ ಅಶ್ವಮೇಧಾದಿ ಯಾಗಗಳನ್ನು ಮಾಡಲಿಕ್ಕೆ ಯುದಿಷ್ಠಿರನಿಗೆ ಆದೇಶ ಮಾಡಿದ್ದು ಯುದ್ಧದಲ್ಲಿ ಅಧರ್ಮ ಹಿಂಸೆ ರಕ್ತಪಾತ ಇತ್ಯಾದಿ ಎಲ್ಲ ಅನ್ಯಾಯ ಎಲ್ಲ ನಡೆದಿದೆ ಬ್ರಹ್ಮಹತ್ಯಾದಿ ದೋಷಗಳು ಬಂದಿದೆ ಅದರ ಪರಿಮಾರ್ಜನೆಗಾಗಿ ಸ ರೂಪವಾಗಿ ಸರ್ವಥಾ ಅಲ್ಲ ಇದು ಧರ್ಮಯುದ್ಧ ಕರ್ತವ್ಯ ರೂಪವಾಗಿ ಶ್ರೀ ವಿಷ್ಣು ಪ್ರೇರಣೆಯ ಶ್ರೀ ವಿಷ್ಣು ಪ್ರೀತಿಯ ತಮ್ಮನ್ನು ಅನುಸಂಧಾನ ಮೂಲಕ ನಡೆಸುವಂಥ ಶ್ರೀಕೃಷ್ಣ ಪರಮಾತ್ಮ ಅರ್ಜುನನಿಗೆ ಬೋಧನೆಯನ್ನು ಮಾಡಿತ್ತು ಯುದಿಷ್ಠಿರನಿಗೆ ಮನಸ್ಸಿನಲ್ಲಿ ಬಲವಾದ ಸಂಶಯ ಇತ್ತು ಹಿರಿಯರು ಗುರುಗಳು ಜ್ಞಾತಿಗಳು ಬಂಧು ಇವರೆಲ್ಲ ಸಂಹಾರ ಆಗಿದೆ ಯುದ್ಧದಲ್ಲಿ ಅದರಿಂದ ಬ್ರಹ್ಮಹತ್ಯಾದಿ ದೋಷಗಳು ಬಂದಿದೆ ಅಂತ ಸಂಶಯ ಇತ್ತು ಆದ್ದರಿಂದ ಶ್ರೀಕೃಷ್ಣ ಪರಮಾತ್ಮ ಧರ್ಮರಾಜನಿಗೆ ಬಂದಿರತಕ್ಕಂಥ ಸಂಶಯದ ನಿವಾರಣೆಗಾಗಿ ರಾಜಸೂಯ ಅಶ್ವಮೇಧಾದಿ ಯಾಗಗಳನ್ನು ಮಾಡಲಿಕ್ಕೆ ಹೇಳಿದ್ದೇ ಹೊರತು ಪ್ರಯಶ್ಚಿತ ರೂಪವಾಗಿ ಮಾಡಿದ್ದ ಮಾಡಲಿಕ್ಕೆ ಬೋಧನೆ ಮಾಡಿದ್ದು ಸರ್ವಥ ಅಲ್ಲ ಅದನ್ನು ಸ್ಪಷ್ಟವಾಗಿ ತಿಳಿಸ್ತಾರಲ್ಲಿ ಅಪಾಪೇ ಪಾಪಶಂಕಿತ್ವದ್ ಪಾಪ ಇಲ್ಲದೇ ಇದ್ದರೂ ಪಾಪ ಬಂದಿದೆ ಅನ್ನೋ ಸಂಶಯ ಇತ್ತು ಆದ್ದರಿಂದ ಅಶ್ವಮೇಧ ಕುರು ರಾಜ್ಯಾಂಚ ಧರ್ಮೇಣ ಪಾಲಯ ಅಪಾಲಕಾ ಪ್ರಜಾ ಪಾಪ ಅಲ್ಲದೇ ಇದ್ದದ್ದನ್ನು ಪಾಪ ಬ್ರಹ್ಮಹತ್ಯಾದಿ ದೋ ಶಾಂತಿ ನೀನು ಸಂಶಯ ಪಡ್ತಾ ಇದೆಯಲ್ಲ ಆದ್ದರಿಂದ ಆ ಸಂಶಯ ಪರಿಮಾರ್ಜನೆಗಾಗಿ ಅಶ್ವಮೇಧಾದಿ ಯಾಗಗಳ ಮೂಲಕ ಅಚ್ಯುತ ಚತುರ್ವಿಧನಾ ಆಶರಹಿತನಾಗಿರ್ತಕ್ಕಂಥ ಭಗವಂತನನ್ನು ಆರಾಧಿಸು ಧರ್ಮದಿಂದ ರಾಜ್ಯಭಾರವನ್ನು ನಡೆಸು ಕುರು ರಾಜ್ಯಾಂಚ ಧರ್ಮೇಣ ರಕ್ಷಕರಿಲ್ಲದ ಅಪಾಲಕರಾಗಿರ್ತಕ್ಕಂಥ ಪ್ರಜಾಹ ಪ್ರಜೆಗಳನ್ನು ಧರ್ಮದಿಂದ ರಕ್ಷಣೆ ಮಾಡುವಂಥ ವೇದವ್ಯಾಸ ದೇವರು ಯುಧಿಷ್ಠಿರನಿಗೆ ಆಗ್ನೇಯನ ಮಾಡಿತ್ತು ಆದ್ದರಿಂದ ಭಗವದ್ಗೀತೆ ಹಿಂಸಾ ಪ್ರಚೋದಕ ಗ್ರಂಥ ಅಂತ ಕೆಲವರು ಆಕ್ಷೇಪ ಮಾಡುವಂತೆ ಸರ್ವತಃ ಅಲ್ಲ ಪರಮಧಾರ್ಮಿಕ ಗ್ರಂಥ ಪವಿತ್ರ ಗ್ರಂಥ ಅಂತ ತಿಳಿಸಿದ್ರು ಈಗ ಇನ್ನೊಂದು ವಿಚಾರ ಏನು ಅಂದರೆ ಶ್ರೀಕೃಷ್ಣ ಪರಮಾತ್ಮ ಅರ್ಜುನನಿಗೆ ಗೀತೆಯನ್ನು ಉಪದೇಶ ಮಾಡಿರುವಂತ ಸಂದರ್ಭ ಆ ಉಪದೇಶವನ್ನು ಸಂಜೆಯ ಧೃತರಾಷ್ಟ್ರನಿಗೆ ಉಪದೇಶ ಮಾಡಿದ ಸಂದರ್ಭ ಇದೆಲ್ಲ ಸೇರಿದಂತೆ ವೇದವ್ಯಾಸ ದೇವರ ಮಹಾಭಾರತವನ್ನು ರಚನೆ ಮಾಡಿರುವಂಥ ಸಂದರ್ಭ ಇದೆಲ್ಲ ಯಾವ್ಯಾವಾಗ ನಡೆಯಿತು ಅಂತ ಕೇಳಿದ್ರೆ ಭಗವದ್ಗೀತೆಯ ಮೊದಲನೇ ಅಧ್ಯಾಯದಲ್ಲೇ ಇದನ್ನೆಲ್ಲವನ್ನು ಕೂಡ ನಿರೂಪಣೆ ಮಾಡಿಟ್ಟಿದ್ದಾರೆ ಗೀತೋಪದೇಶ ನಡೆದಿದ್ದು ರಣರಂಗದಲ್ಲಿ ಯುದ್ಧಭೂಮಿಯಲ್ಲಿ ತನ್ನ ಬಂಧುಗಳು ಬಾಂಧವರು ಹಿರಿಯರು ಗುರುಗಳು ಮ್ಯಾತಿಗಳು ಆಚಾರ್ಯರು ಎಲ್ಲರೂ ಒಂದೇ ಕಡೆ ಸೇರಿರೋದನ್ನು ನೋಡಿರ್ತಕ್ಕಂಥ ಅರ್ಜುನ ಬಂಧು ವ್ಯಾಮೋಹಕ್ಕೆ ಒಳಗಾಗಿ ಯುದ್ಧದಿಂದ ಹಿಂಜರಿಬೇಕು ಅಂತ ತೀರ್ಮಾನವನ್ನು ಮಾಡಿದ ಅರ್ಜುನನನ್ನು ಪುನಃ ಕರ್ತವ್ಯದಲ್ಲಿ ತೊಡಗಿಸ್ಬೇಕು ಕರ್ತವ್ಯ ವಿಮುಖನ ಆಗದೇ ಇದ್ದಂತೆ ಅವನ ವರ್ಣಾಶ್ರಮಕ್ಕೆ ಕ್ಷತ್ರಿಯ ವರ್ಣಕ್ಕೆ ವಿಹಿತವಾಗಿರ್ತಕ್ಕಂಥ ಯುದ್ಧಕ್ಕೆ ಕ್ರಮವನ್ನು ವಿಷ್ಣು ಪ್ರೇರಣೆಯ ವಿಷ್ಣು ಪ್ರೀತ್ಯರ್ಥವನ್ನು ಅನುಸಂಧಾನದಿಂದ ನಡೆಸಲ್ಪಡಬೇಕು ಅನ್ನೋ ಕಾರಣಕ್ಕಾಗಿ ರಣರಂಗದಲ್ಲೇ ಶ್ರೀಕೃಷ್ಣ ಪರಮಾತ್ಮ ಗೀತೋಪದೇಶವನ್ನು ಅರ್ಜುನನಿಗೆ ನಡೆಸಿದ ಮಹಾಭಾರತ ಯುದ್ಧ ಧರ್ಮಯುದ್ಧ ಇನ್ನೇನು ಯುದ್ಧ ಪ್ರಾರಂಭ ಆಗಬೇಕು ಅನ್ನುವಂತಹ ಕರ್ತವ್ಯದ ಒತ್ತಡ ಉದ್ವಿಗ್ನ ಸಂದರ್ಭದಲ್ಲೇ ಶ್ರೀಕೃಷ್ಣನಿಂದ ಅರ್ಜುನನಿಗೆ ಗೀತೋಪದೇಶ ಅನ್ನೋದು ನಡೆದಿದೆ ಸೇನೆಯೋರುಭಯೋರ್ ಮಧ್ಯೆ ರಥಂಸ್ಥಾಪ ಯ ಮೇಚ್ಯುತ ಹಿಂದೆ ವೇದವ್ಯಾಸದೇವರು ಪಾಂಡವರಿಗೆ ಗೀತೆಯನ್ನು ಉಪದೇಶ ಮಾಡಿದ್ರು ಆ ಗೀತೆಯನ್ನು ಮತ್ತು ಅದನ್ನ ಒಳಗೊಂಡಿರ್ತಕ್ಕಂಥ ಮಹಾಭಾರತವನ್ನು ವೇದವ್ಯಾಸ ದೇವರು ಮಹಾಭಾರತ ಯುದ್ಧ ನಡೆಯೋದಕ್ಕಿಂತ ಸುಮಾರು ಏಳ್ನೂರು ವರ್ಷಗಳಿಗಿಂತ ಮುಂಚೆಯೇ ನಿರೂಪಣೆಯನ್ನು ಮಾಡುತ್ತಾರೆ ಆದ್ದರಿಂದ ವೇದವ್ಯಾಸದೇವರ ಅವತಾರವೇ ಜ್ಞಾನೋಪದೇಶಕ್ಕಾಗಿ ವೇದ ಪೀಠ ವಿರಿಂಚೆ ಭವ ಶಕ್ರಾದಿ ಸುರವಿಜ್ಞಾನದಾಯಕ ವೇದವ್ಯಾಸ ದೇವರ ಅವತಾರದ ಕಾರ್ಯವೇ ಜ್ಞಾನೋಪದೇಶ ಮಾಡುವಂಥದ್ದು ಭಗವದ್ಗೀತೆ ಮಹಾಭಾರತದ ಸಾರಭಾಗ ವೇದವ್ಯಾಸದೇವರ ಅವತಾರ ಆದ ತಕ್ಷಣ ನಿರ್ಮಾಣವಾಗಿರುವಂಥದ್ದು ಆದ್ದರಿಂದ ವೇದವ್ಯಾಸದೇವರು ತಮ್ಮ ಆರುನೂರನೇ ವರ್ಷ ವಯಸ್ಸಿನಲ್ಲಿ ತಾಯಿ ಸತ್ಯವತಿಯ ಒತ್ತಾಯಕ್ಕೆ ಮಣಿದು ಅಥವಾ ಅದನ್ನು ಪುರಸ್ಕಾರ ಮಾಡಿ ನಿಯೋಗ ಪದ್ಧತಿಯಿಂದ ಅಂಬಿಕೆಯಲ್ಲಿ ಧೃತರಾಷ್ಟ್ರನನ್ನು ಪಡೆದರು ಇದನ್ನು ಪ್ರಮಾಣಗಳು ತಿಳಿಸ್ತಾ ಇದೆ ಮುಂದೆ ಧೃತರಾಷ್ಟ್ರನಿಗೆ ನೂರು ವರ್ಷ ಆದ ನಂತರದಲ್ಲಿ ಮಹಾಭಾರತ ಮುಂಚೆ ಉಪದೇಶಿಸಲ್ಪಟ್ಟಿದೆ ಸ್ಕಾಂತಪುರಾಣದ ವಚನವನ್ನು ಭಾಗವತ ತಾತ್ಪರ್ಯ ನಿರ್ಣಯದಲ್ಲಿ ಕೋರ್ಟ್ ಮಾಡಿ ಆಚಾರ್ಯರು ತಿಳಿಸ್ತಾರೆ ವ್ಯಾಸಃ ಷಟ್ ಶತ ವರ್ಷೀಯೋ ಧೃತರಾಷ್ಟ್ರಂ ಅಜೀಜನತ್ ವೇದವ್ಯಾಸ ದೇವರು ತಮ್ಮ ಆರ್ನೂರನೇ ವರ್ಷ ವಯಸ್ಸಿನಲ್ಲಿ ಅಂಬಿಕೆಯ ಅಂಬಿಕೆಯೊಳಗೆ ತಾಯಿಯ ಅಪೇಕ್ಷೆಯಂತೆ ಧೃತರಾಷ್ಟ್ರನ ಅಜೀಜನ ತೊಂದರೆ ಪಡೆದ್ರು ಅಂತ ಆದ್ದರಿಂದ ವೇದವ್ಯಾಸ ದೇವರ ಅವತಾರದ ಕಾರ್ಯವೇ ಜ್ಞಾನ ಕಾರ್ಯ ಅಂತ ಹೇಳಿದ್ವಲ್ಲ ಅದೇ ರೀತಿಯಾಗಿ ಮಹಾಭಾರತ ರಚನೆ ಮಹಾಭಾರತದ ಅಂಗವಾಗಿರ್ತಕ್ಕಂಥದ್ದು ಭಗವದ್ಗೀತೆ ಅಂತ ಅರ್ಥ ಇಲ್ಲಿ ಇನ್ನೊಂದು ಪ್ರಶ್ನೆ ಏನು ಅಂದರೆ ಗೀತೆಯೇ ನಿರೂಪಣೆ ಮಾಡ್ತಾ ಇರೋ ಹಾಗೆ ಕುರುಕ್ಷೇತ್ರದ ರಣರಂಗದಲ್ಲಿ ಯುದ್ಧ ಭೂಮಿಯಲ್ಲಿ ಕೌರವ ಪಾಂಡವರ ಮಧ್ಯೆ ಇನ್ನೇನು ಯುದ್ಧ ಪ್ರಾರಂಭ ಆಗಬೇಕು ಅನ್ನುವಂತಹ ಉದ್ವಿಗ್ನ ಪರಿಸ್ಥಿತಿಯಲ್ಲಿ ಗೀತೋಪದೇಶ ಅನ್ನೋದು ನಡೆದಿದೆ ಹದಿನೆಂಟು ಅಧ್ಯಾಯಗಳ ಗೀತೆಯಲ್ಲಿ ಮೊದಲನೇ ಅಧ್ಯಾಯದ ಪ್ರಸ್ತಾವನೆ ಅಂದರೆ ಇಂಟ್ರಡಕ್ಷನಲ್ಲಿ ಮತ್ತು ಇತರ ಅಧ್ಯಾಯಗಳಲ್ಲಿ ಬಂದಿರತಕ್ಕಂಥ ಹದಿನಾರು ಶ್ಲೋಕಗಳು ಸಂಜೆಯೇ ಹೇಳುವಂತದ್ದು ಅದನ್ನ ಬಿಟ್ಟುಬಿಟ್ರೆ ಅರ್ಜುನನಿಂದ ಪ್ರಶ್ನೆಯ ರೂಪದಲ್ಲಿ ಕೇಳಲಾಗಿರ್ತಕ್ಕಂಥದ್ದು ಎಂಬತ್ನಾಲ್ಕು ಶ್ಲೋಕಗಳು ಕೃಷ್ಣನ ಸಮಾಧಾನ ರೂಪವಾಗಿರ್ತಕ್ಕಂಥ ಉತ್ತರ ಐನೂರ ಶ್ಲೋಕಗಳು ಅರ್ಜುನನ ಪ್ರಶ್ನೆ ಎಂಬತ್ನಾಲ್ಕು ಕೃಷ್ಣನ ಸಮಾಧಾನದ ಉತ್ತರಗಳು ಐನೂರ ಒಟ್ಟು ಆರುನೂರ ಐವತ್ತೆಂಟು ಶ್ಲೋಕಗಳು ಕೃಷ್ಣಾರ್ಜುನ ಸಂವಾದ ರೂಪದಲ್ಲಿ ಮೂಡಿಬಂದಿರುವಂಥದ್ದು ಇನ್ನೇನು ಯುದ್ಧ ಪ್ರಾರಂಭ ಆಗಬೇಕು ಅನ್ನುವಂತಹ ಅತ್ಯಂತ ಸಂದಿಗ್ಧ ಪರಿಸ್ಥಿತಿ ಅಥವಾ ಅಷ್ಟು ಕಡಿಮೆ ಕಾಲಾವಕಾಶದಲ್ಲಿ ಚಿಕ್ಕ ಅವಧಿಯಲ್ಲಿ ಇಂತಹ ಗೀತೋಪದೇಶ ಆರ್ನೂರ ಐವತ್ತೆಂಟು ಶ್ಲೋಕಗಳು ಅತ್ಯಂತ ಕಡಿಮೆ ಕಡಿಮೆ ಅಂದರೂ ಕೂಡ ಇದು ಸಾಧ್ಯವಾ ಇದು ಸಂಶಯ ಯಾಕೆ ಅಂದರೆ ಕನಿಷ್ಠ ಅಂತಾದರೂ ಅರ್ಧ ಗಂಟೆ ಅವಧಿ ಆದರೂ ಬೇಕಾಗಿರುವಂತಹ ಉಪದೇಶ ನಡೀತಾ ಇದ್ದಿದ್ದು ಬೇರೆ ಉಳಿದ ರಣರಂಗದಲ್ಲಿ ಸೇರಿರ್ತಕ್ಕಂಥ ಯೋಧರ ಗಮನಕ್ಕೆ ಬಂದಿರ್ತಾ ಇಲ್ವಾ ಇದೊಂದು ಪ್ರಶ್ನೆ ಅಕಸ್ಮಾತ್ ಅವರ ಗಮನಕ್ಕೂ ಬಂದಿತ್ತು ಅಂತಾಗಿದ್ದರೆ ಆ ಎಲ್ಲ ಇತರ ಯೋಧರ ಪ್ರತಿಕ್ರಿಯೆ ಹೇಗಿತ್ತು ಒಂದು ವೇಳೆ ಆ ಇತರ ಯೋಧರ ಸೈನಿಕರ ಗಮನಕ್ಕೆ ಈ ಪ್ರಸಂಗ ಬಂದಿರಲಿಲ್ಲ ಗಮನಕ್ಕೆ ಅಂತ ಆ ಅರ್ಧ ಗಂಟೆ ಅವಧಿಯಲ್ಲಿ ಅವರೆಲ್ಲ ಯಾಕೆ ಸುಮ್ಮನೆ ಇದ್ದರು ಯುದ್ಧ ಮಾಡಿದೆ ಯುದ್ಧರಂಗದಲ್ಲಿ ನಿಂತಾಗಿದೆ ಎದುರು ಸೈನ್ಯಗಳು ಸಿದ್ಧ ಅಂತ ಸಂದರ್ಭದಲ್ಲಿ ಉಪದೇಶ ನಡೀತಾ ಇದ್ದರೆ ಒಂದು ಉಪದೇಶ ಅವರು ಕೇಳಿಸ್ಕೊಂಡಿರಬೇಕು ಇಲ್ಲ ನಮ್ಮಷ್ಟಿಕ್ಟ್ ಆಗೋದು ಈ ಗಮನಕ್ಕೆ ಬಂದಿಲ್ಲ ಅಂತಾದರೆ ಯುದ್ಧವನ್ನು ಮುಂದುವರಿಸಿರಬೇಕು ಅವರೆಲ್ಲ ಆ ರೀತಿಯಾಗಿ ಮಾಡದೆ ಸುಮ್ಮನೆ ಹೇಗಿದ್ದರು ಅವ್ರ ಪ್ರತಿಕ್ರಿಯೆ ಇಲ್ಲ ಏನಾಗಿತ್ತು ಇತ್ಯಾದಿ ಇದಕ್ಕೂ ಉತ್ತರ ಏನು ಅಂತ ಕೇಳಿದ್ರೆ ಕೃಷ್ಣಾರ್ಜುನರ ನಡುವಿನ ಸಂವಾದ ವಾಕ್ಯರೂಪವಾಗಿತ್ತೇ ಹೊರತು ಶ್ಲೋಕ ರೂಪದಲ್ಲಿ ಇರಲಿಲ್ಲ ಈ ಸಂವಾದಕ್ಕೆ ಕೃಷ್ಣ ಮತ್ತು ಅರ್ಜುನರ ಸಂವಾದಕ್ಕೆ ಶ್ಲೋಕರೂಪ ತೊಡಿಸ್ದವರು ಅಥವಾ ಕೊಟ್ಟವರು ಅಂತಾದರೆ ವೇದವ್ಯಾಸದೇವರು ಶ್ಲೋಕ ರೂಪದ ಗೀತೆಯ ಪಠಣ ಅಥವಾ ಪಾರಾಯಣಕ್ಕೆ ಕನಿಷ್ಠ ಅರ್ಧ ಗಂಟೆ ಅವಧಿ ಬೇಕಾಗಿದ್ದರೂ ವಾಕ್ಯರೂಪದ ಸಂವಾದಕ್ಕೆ ಅಷ್ಟು ಕಾಲಾವಕಾಶದ ಅಗತ್ಯತೆ ಇರಲಿಲ್ಲ ಇನ್ನೊಂದು ರೀತಿಯಾಗಿ ಹೇಳೋದಾದರೆ ಕೃಷ್ಣಾರ್ಜುನರು ನರನಾರಾಯಣರ ಸ್ವರೂಪರು ಆದ್ದರಿಂದ ಅವರನ್ನು ನಮ್ಮ ನಿಮ್ಮಂತೆ ಸಾಮಾನ್ಯ ಜನರಂತೆ ಪರಿಗಣನೆ ಮಾಡೋದು ತಪ್ಪು ಅದು ಸರಿಯಲ್ಲ ಆ ಸಂವಾದವನ್ನು ಕೃಷ್ಣ ಮತ್ತು ಅರ್ಜುನ ಇವರ ಇಬ್ಬರ ಸಂವಾದವನ್ನು ಸೂಕ್ಷ್ಮವಾಗಿ ಶೀಘ್ರವಾಗಿ ಮಾಡಿ ಮುಗಿಸಬುವಂತಹ ಸಾಮರ್ಥ್ಯವನ್ನು ಅವರಿಬ್ಬರು ಕೂಡ ಹೊಂದಿದ್ದಾರೆ ಈಗ ನಾವು ನೋಡುತ್ತಿರುವಂತಹ ಗ್ರಂಥ ರೂಪದಲ್ಲಿ ಭಗವದ್ಗೀತೆ ಇಷ್ಟು ವಿಸ್ತಾರವಾಗಿದೆ ಅಂದರೆ ಏಳ್ನೂರು ಶ್ಲೋಕಗಳಿಂದ ಕೂಡಿದೆ ಅಂತಾದಮೇಲೆ ಅವರ ಸಂವಾದವೂ ಕೂಡ ಇಷ್ಟೇ ವಿಸ್ತಾರವಾಗಿತ್ತು ಅಂತ ಚಿಂತನೆಯನ್ನು ಮಾಡಬೇಕಾದ್ದಿಲ್ಲ ಅಣುವನ್ನ ಮಹತ್ತಾಗಿ ಮಹತ್ತನ್ನ ಅಣುವಾಗಿ ಮಾಡಬಲ್ಲ ಸಾಮರ್ಥ್ಯವನ್ನು ಹೊಂದಿದವರು ಕೃಷ್ಣಾರ್ಜುನರು ಕೃಷ್ಣ ಸಾಕ್ಷಾತ್ ಪರಮಾತ್ಮ ಅರ್ಜುನ ಇಂದ್ರಾವತಾರಿ ಇಲ್ಲೇ ಭಗವದ್ಗೀತೆಯಲ್ಲಿ ಕೃಷ್ಣನೇ ತಿಳಿಸುವಂತೆ ಪಾಂಡವಾನ ಧನಂಜಯ ಅಂತ ಅರ್ಜುನನಲ್ಲಿ ಧನಂಜಯ ರೂಪದಿಂದ ಸಾಕ್ಷಾತ್ ಪರಮಾತ್ಮ ಇದ್ದಾನೆ ವೀರರೂಪದಿಂದ ವಾಯುದೇವರಿದ್ದಾರೆ ಶೇಷದೇವರ ಆವೇಶ ಇದೆ ಇಷ್ಟೆಲ್ಲ ಆಗಿರುವಂಥ ಇಂದಿರಾವತಾರಿ ಅರ್ಜುನನಿಗೆ ಶ್ರೀಕೃಷ್ಣನ ಕೃಪಾದೃಷ್ಟಿ ಇದೆ ಆದ್ದರಿಂದ ಇವರಿಬ್ಬರ ಸಂವಾದ ಅತ್ಯಂತ ಕಡಿಮೆ ಸಮಯದಲ್ಲೂ ಕೂಡ ನಡೆದಿರೋದಕ್ಕೆ ಸಾಧ್ಯ ಇನ್ನು ಯಾರ ಗಮನಕ್ಕೂ ಬಾರದೆ ಅಲ್ಪ ಅವಧಿಯಲ್ಲಿ ಗೀತೋಪನ ನಡೆದಿದೆ ಎಲ್ಲರೂ ನೋಡತಾ ಇದ್ದರೂ ಯಾರ ಗಮನಕ್ಕೂ ಬಾರದಂತೆ ಈ ಗೀತೋಪದೇಶದ ಕಾರ್ಯವನ್ನು ನಡೆಸುವಂಥ ಅದ್ಭುತವಾಗಿರ್ತಕ್ಕಂಥ ಸಾಮರ್ಥ್ಯ ಗೀತಾಚಾರ್ಯನಾಗಿರ್ತಕ್ಕಂಥ ಶ್ರೀಕೃಷ್ಣ ಪರಮಾತ್ಮನಲ್ಲಿ ಇದೆ ಮಮ ಮಾಯಾ ದುರತ್ಯಯ ಅಂದರೆ ಇದು ಭಗವಂತನ ಇಚ್ಛೆ ಅವನ ಸಂಕಲ್ಪ ಕರ್ತು ಅಕರ್ತು ಅನ್ಯತಾ ಕರ್ತು ಸಮರ್ಥನಾಗಿರ್ತಕ್ಕಂಥವನು ಪರಮಾತ್ಮ ಏನು ಬೇಕಾದರೂ ಮಾಡಬಲ್ಲ ಏನನ್ನೂ ಮಾಡದೇ ಇರಬಲ್ಲ ಮತ್ತೇನನ್ನೂ ಮಾಡಬಲ್ಲ ಸಾಮರ್ಥ್ಯ ಇರುವಂಥವರು ಪರಮಾತ್ಮ ಇದಕ್ಕೆ ಒಂದು ಮಹಾಭಾರತದ ದೃಷ್ಟಾಂತ ಕೊಡಬೇಕು ಅಂತಾದರೆ ಮಹಾಭಾರತದ ದ್ರೋಣ ಪರ್ವದ ಒಂದು ಪ್ರಸಂಗ ದ್ರೋಣಾಚಾರ್ಯರ ಸೇನಾಧಿಪತ್ಯದಲ್ಲಿ ಮಹಾಭಾರತ ಯುದ್ಧ ನಡೀತಾ ಇದ್ದಾಗ ಒಂದು ಪ್ರಸಂಗದಲ್ಲಿ ಅರ್ಜುನನ ಕುದುರೆಗಳು ತುಂಬ ಬಳಲಿ ಬಾಯಾರಿರ್ತವೆ ಆಯಾಸವನ್ನು ತೋರಿಸ್ತವೆ ಆಗ ಅರ್ಜುನ ಆ ಕುದುರೆಗಳ ದೈನ್ಯ ಮುಖವನ್ನು ನೋಡಿ ಕೃಷ್ಣನ ಕಡೆಗೆ ನೋಡ್ತಾನೆ ಆಗ ಕೃಷ್ಣ ಅರ್ಜುನನಿಗೆ ಆದೇಶವನ್ನು ಮಾಡ್ತಾನೆ ಅರ್ಜುನ ರಥದಿಂದ ಇಳಿದು ಭೂಮಿಯ ಮೇಲೆ ನಿಂತ್ಕೊಂಡು ಕೌರವ ಸೈನಿಕರ ಯುದ್ಧ ನಡುವೆ ಯುದ್ಧವನ್ನು ಮುಂದುವರಿಸ್ತಾನೆ ಆ ಸಂದರ್ಭದಲ್ಲಿ ಅರ್ಜುನನೇ ಅರ್ಜುನನನ್ನು ಕೃಷ್ಣ ಕಾಪಾಡ್ತಾನೆ ಅರ್ಜುನ ಕೆಳಗೆ ನಿಂತು ಯುದ್ಧವನ್ನು ಮಾಡ್ತಾನೆ ಶ್ರೀಕೃಷ್ಣ ಪರಮಾತ್ಮ ಆ ಬಳಲಿರ್ತಕ್ಕಂಥ ಆಯಾಸದಿಂದ ಇರುವಂತಹ ಆ ಎಲ್ಲ ಕುದುರೆಗಳ ಶುಶ್ರೂಷೆಯನ್ನು ಆರೈಕೆಯನ್ನು ನಡೆಸ್ತಾನೆ ಎಲ್ಲ ಕೌರವ ಸೈನಿಕರು ರಥದಲ್ಲಿ ಕೂತಿದ್ದಾರೆ ಎಲ್ಲರೂ ಅರ್ಜುನನ ಸೈನ್ಯದ ವಿರುದ್ಧ ಕಾದಾಟವನ್ನು ನಡೆಸ್ತಾ ಇದ್ದರೂ ಕೂಡ ಭೂಮಿಯ ಮೇಲೆ ನಿಂತಿರ್ತಕ್ಕಂಥ ಅರ್ಜುನನನ್ನು ಏನೂ ಮಾಡಲಿಕ್ಕೆ ಅವ್ರ ಕೈಯಿಂದ ಇದು ಹೇಗೆ ಸಾಧ್ಯ ಆಯಿತು ಅಂದರೆ ಗೀತಾಚಾರ್ಯನಾಗಿರ್ತಕ್ಕಂಥ ಶ್ರೀಕೃಷ್ಣ ಪರಮಾತ್ಮನ ಕೃಪಾ ಅವನ ಅಚಿತ್ಯ ಅದ್ಭುತ ಮಹಿಮೆ ಸದ್ಯ ಪಾರ್ಥಿವ ಪಾರ್ಥೇನ ನಿರುದ್ಧ ಸರ್ವ ಪಾರ್ಥಿವಾ ರಥಸ್ಥಧರಣೀ ವಾಕ್ಯ ಮಚ್ಚಾಂದ ಸಮ್ಯಥ ಇದು ಶ್ರೀಕೃಷ್ಣ ಮತ್ತು ಅರ್ಜುನರ ಅದ್ಭುತವಾಗಿರ್ತಕ್ಕಂಥ ಸಾಮರ್ಥ್ಯ ಅಂತ ಮಹಾಭಾರತವೇ ವರ್ಣನೆ ಮಾಡ್ತಾ ಇದೆ ಕುದುರೆಗಳನ್ನು ಶುಶ್ರೂಷ ಮಾಡಿದ ಆರೈಕೆ ಮಾಡಿದ ಮತ್ತು ಅವಕ್ಕೆ ಬೇಕಾಗಿರ್ತಕ್ಕಂಥ ಶಕ್ತಿಯನ್ನು ಪೂರೈಕೆ ಮಾಡಿದ ಸರ್ವೋತ್ತಮನಾದ ಶ್ರೀಕೃಷ್ಣ ಅದೇ ರೀತಿಯಲ್ಲಿ ರಥದಿಂದ ಕೆಳಗೆ ನಿಂತು ರಥದ ಮೇಲೆ ಇರ್ತಕ್ಕಂಥ ಎಲ್ಲ ಕೌರವ ಸೈನಿಕರು ಏಕಕಾಲಕ್ಕೆ ಆಕ್ರಮಣ ಮಾಡಿದರೂ ಅರ್ಜುನನನ್ನು ಏನೋ ಮಾಡಲಿಕ್ಕಾಗದೇ ಇದ್ದಂತೆ ಆ ಅರ್ಜುನನನ್ನು ಸರ್ವ ರೀತಿಯಿಂದ ರಕ್ಷಣೆ ಮಾಡೋದು ಅನ್ನುವಂಥಾದರೆ ಸರ್ವೋತ್ತಮನಾಗಿರ್ತಕ್ಕಂಥ ಶ್ರೀಕೃಷ್ಣ ಪರಮಾತ್ಮ ಈ ಪ್ರಸಂಗವನ್ನು ಭಾಗವತ ಪ್ರಥಮ ಸ್ಕಂದದಲ್ಲಿ ಅರ್ಜುನನ ಮಾತಿನ ಮೂಲಕವೇ ವೇದವ್ಯಾಸದೇವರು ತಿಳಿಸ್ತಾರೆ ಶ್ರೀಕೃಷ್ಣನ ಅಚಿತ್ಯಾದ್ಭುತ ಮಹಿಮೆಯ ಕಾರಣದಿಂದ ಕೌರವರ ಸೈನಿಕರೆಲ್ಲ ಚಿತ್ತದ ಅಥವಾ ಮನಸ್ಸಿನ ಚಿಂತನ ಶಕ್ತಿಯನ್ನೇ ಕಳೆದುಕೊಂಡಂತೆ ಇದ್ದಿದ್ದರಿಂದಾಗಿ ಮಂಕಾಗಿ ಇದ್ದಿದ್ದರಿಂದ ಭೂಮಿಯ ಮೇಲೆ ಇದ್ದ ಅರ್ಜುನನ ವಿರುದ್ಧ ಕಾದಾಡಲಿಕ್ಕೆ ಅಥವಾ ಯುದ್ಧ ಮಾಡಲಿಕ್ಕೆ ಅವ್ರ ಕೈಯಿಂದ ಸಾಧ್ಯ ಆಗಲಿಲ್ಲ ಅಂದರೆ ಅರ್ಜುನನನ್ನು ಏನೂ ಮಾಡಲಿಕ್ಕೆ ಆಗಲಿಲ್ಲ ಅದನುಭಾವ ನಿರಸ್ತ ಚಿತ್ತ ಅಂತ ಭಾಗವತ ವರ್ಣನೆ ಮಾಡ್ತಾ ಇದೆ ಹೀಗೆ ಸರ್ವಶಕ್ತ ಸರ್ವೋತ್ತಮನಾಗಿರ್ತಕ್ಕಂಥ ಪರಮಾತ್ಮ ಶ್ರೀಕೃಷ್ಣ ಆ ಪ್ರಸಂಗದಲ್ಲಿ ತೋರಿರತಕ್ಕಂಥ ಚಮತ್ಕಾರವನ್ನೇ ಈ ಗೀತೋಪದೇಶದ ಪ್ರಸಂಗದಲ್ಲೂ ಕೂಡ ತೋರಿದ ಆದ್ರಿಂದ ಚಿತ್ತದ ಮನಸಿನ ಚಿಂತನ ಶಕ್ತಿಯನ್ನೇ ಆ ಸಂದರ್ಭದಲ್ಲಿ ಉಳಿದ ಎಲ್ಲ ಯೋಧರು ಕೂಡ ಕಳ್ಕೊಂಡಿದ್ರು ಆ ಎಲ್ಲ ಸೈನಿಕರು ಕೂಡ ಗೀತೋಪದೇಶದ ಆ ಪ್ರಸಂಗವನ್ನು ಗಮನಿಸಿರಲಿಲ್ಲ ಅಂತ ತಿಳ್ಕೊಬೇಕು ಹೀಗೆ ಸರ್ವೋತ್ತಮನಾದ ಪರಮಾತ್ಮ ಏನು ಬೇಕಾದರೂ ಮಾಡಬಲ್ಲ ಅಂತಹ ಚಿಂತೆ ಅದ್ಭುತ ಮಹಿಮಾ ಸಂಪನ್ನನ ಆಗಿರ್ತಕ್ಕಂಥವನು ಅಘಟಿತ ಘಟನಾಪಟು ಅಂತ ಏನು ಹೇಳ್ತೀವಲ್ಲ ಆ ರೀತಿಯಾಗಿ ಇನ್ನೊಂದು ದೃಷ್ಟಾಂತ ಕೊಡಬೇಕು ಅಂತಾದರೆ ಅಮೃತ ಮತನದ ಪ್ರಸಂಗ ಮೋಹಿನಿ ರೂಪದಿಂದ ಸಾಕ್ಷಾತ್ ಪರಮಾತ್ಮನೇ ಅಮೃತವನ್ನು ವಿತರಣೆ ಮಾಡ್ತಾಯಿದ್ದಾನೆ ಕೇವಲ ದೇವತೆಗಳಿಗೆ ಮಾತ್ರ ಅಮೃತ ವಿತರಣೆಯನ್ನು ಮಾಡ್ತಾಯಿದ್ದಾನೆ ಅಲ್ಲಿ ಪರಮಾತ್ಮನ ಕೈಯಿಂದ ಅಮೃತ ಕಲಶವನ್ನು ಅಪಹಾರ ಮಾಡಿರ್ತಕ್ಕಂಥ ಎಲ್ಲ ದುಷ್ಟದೈತ್ಯರು ಪರಮಾತ್ಮ ವಿತರಣೆ ಮಾಡುವ ಸಂದರ್ಭದಲ್ಲಿ ಕೇವಲ ದೇವತೆಗಳಿಗೆ ಮಾತ್ರನೇ ವಿತರಣೆ ಮಾಡ್ತಾ ಇದ್ದರೂ ಕೂಡ ಸುಮ್ಮನೆ ನಿಂತೇ ಇದ್ದರು ಅಂತ ಭಾಗವತವೇ ವರ್ಣನೆ ಮಾಡ್ತಾ ಇದೆ ಮಮ ಮಾಯ ದುರತ್ಯಯ ಇದು ಭಗವಂತನ ಅದ್ಭುತವಾಗಿರ್ತಕ್ಕಂಥ ಮಾಯ ಅಂದರೆ ಇಚ್ಛೆ ಅಂತ ಹೀಗೆ ಈ ಹಿತೋಪದೇಶದ ಪ್ರಸಂಗದಲ್ಲಿ ಅವರೆಲ್ಲ ಸುಮ್ಮನೆ ಇದ್ದಿದ್ದಕ್ಕೆ ಕಾರಣ ಪರಮಾತ್ಮ ಅವರ ಚಿತ್ತವೃತ್ತಿಯನ್ನು ಅಪಹಾರ ಮಾಡಿದ್ದ ಮನಸಿನ ಚಿಂತನಾ ಶಕ್ತಿಯನ್ನೇ ಕಳೆದಿದ್ದ ಆದ್ದರಿಂದ ಅವರು ಯುದ್ಧ ರಂಗದಲ್ಲೇ ಇದ್ರು ಕೂಡ ಸುಮ್ಮನೆ ನಿಂತಿದ್ರು ಅಂತ ಅರ್ಥ ಮುಂದೆ ಶ್ರೀಕೃಷ್ಣ ಪರಮಾತ್ಮ ಅರ್ಜುನನಿಗೆ ನೀಡಿರತಕ್ಕಂಥ ಗೀತೋಪದೇಶವನ್ನು ಸಂಜೆಯ ಧೃತರಾಷ್ಟ್ರನಿಗೆ ಯಾವಾಗ ವರದಿ ಮಾಡಿದ ಅಂತ ಪ್ರಶ್ನೆ ಮಹಾಭಾರತ ಯುದ್ಧದ ಆರಂಭದ ಹತ್ತು ದಿನಗಳಲ್ಲಿ ಸಂಜೆಯ ಕುರುಕ್ಷೇತ್ರದಲ್ಲೇ ಇದ್ದ ಕೌರವ ಸೇನಾಧಿಪತಿ ಭೀಷ್ಮಾಚಾರ್ಯರು ಯುದ್ಧದಿಂದ ದೂರ ಆದಾಗ ರಣಾಂಗಣದಿಂದಲೇ ನೇರವಾಗಿ ಹಸ್ತಿನಾಪುರದಲ್ಲಿರ್ತಕ್ಕಂಥ ಧೃತರಾಷ್ಟ್ರನ ಸಮೀಪಕ್ಕೆ ಸಂಜೆಯ ಬರ್ತಾನೆ ಧೃತರಾಷ್ಟ್ರನಿಗೆ ಭೀಷ್ಮಾಚಾರ್ಯರ ಪತನದ ಕಹಿ ಸುದ್ದಿಯನ್ನು ಮುಟ್ಟಿಸ್ತಾನೆ ಅದನ್ನು ಕೇಳಿದ ಧೃತರಾಷ್ಟ್ರ ಇಲ್ಲಿ ತನಕ ಮಹಾಭಾರತದ ಯುದ್ಧದ ಸಮಗ್ರ ಮಾಹಿತಿಯ ಬಗ್ಗೆ ತಿಳಿಯಲಿಕ್ಕೆ ಅಪೇಕ್ಷೆಯನ್ನು ಪಟ್ಟಾಗ ಅದಕ್ಕೆ ಅನುಗುಣವಾಗಿ ಮಹಾಭಾರತ ಯುದ್ಧದ ಸಿದ್ಧತೆಯನ ಆರಂಭ ಮಾಡಿ ತಯಾರಿ ಅಥವಾ ಪ್ರಿಪರೇಷನ್ ಅಲ್ಲಿಂದ ಆರಂಭ ಮಾಡಿ ವಿವರಿಸಕ್ಕೆ ಪ್ರಾರಂಭ ಮಾಡ್ತಾನೆ ಸಂಜೆಯ ಮಹಾಭಾರತ ಯುದ್ಧದ ಆರಂಭದ ಮೊದಲ ಕ್ಷಣದಲ್ಲೇ ನಡೆದಿರ್ತಕ್ಕಂಥ ಗೀತೋಪದೇಶದ ಸುದ್ದಿಯನ್ನು ಕೂಡ ಅದೇ ಸಂದರ್ಭದಲ್ಲೇ ಧೃತರಾಷ್ಟ್ರನಿಗೆ ಸಂಜೆಯ ವರದಿಯನ್ನು ಮಾಡ್ತಾನೆ ಮಹಾಭಾರತ ಭೀಷ್ಮ ಪರ್ವದ ಹದಿನೈದನೇ ಅಧ್ಯಾಯದಿಂದ ಇಪ್ಪತ್ತ್ನಾಲ್ಕನೇ ಅಧ್ಯಾಯದ ತನಕ ಮಹಾಭಾರತ ಯುದ್ಧದ ಸಿದ್ಧತೆ ಅರೇಂಜ್ಮೆಂಟ್ಸ್ ಅದರ ಒಂದು ಸಮಗ್ರವಾಗಿರ್ತಕ್ಕಂಥ ಚಿತ್ರಣವನ್ನ ಪರಿಕಲ್ಪನೆಯನ್ನ ಕೊಡ್ತಾನೆ ಸಂಜಯ ಇಪ್ಪತ್ತೈದನೇ ಅಧ್ಯಾಯದಿಂದ ಗೀತೋಪದೇಶದ ಸುದ್ದಿಯನ್ನು ವಿವರಣೆ ಕೊಡಲಿಕ್ಕೆ ಆರಂಭ ಮಾಡ್ತಾನೆ ಧೃತರಾಷ್ಟ್ರನಿಗೆ ಸಂಜಯ ಈಗ ಮೊದಲನೇ ಅಧ್ಯಾಯ ಅರ್ಜುನ ವಿಷಾದ ಯೋಗ ಧೃತರಾಷ್ಟ್ರ ಉಚ ಧರ್ಮಕ್ಷೇತ್ರೇ ಕುರುಕ್ಷೇತ್ರೇ ಸಮವೇತಾಹ ಯು ಉತ್ಸವ ಮಾಮಕಾ ಪಾಂಡವಾಶ್ಚವಾಮಕುರ್ವತ ಸಂಜಯ ಮೊದಲು ಧೃತರಾಷ್ಟ್ರ ಉವಾಚ ಧೃತರಾಷ್ಟ್ರ ಹೇಳ್ತಾನೆ ಅರ್ಜುನ ವಿಷಾದ ಯೋಗ ಇದು ಮೊದಲನೇ ಅಧ್ಯಾಯದ ಹೆಸರು ಅರ್ಜುನ ಗೀತೆಯನ್ನು ಶ್ರೀಕೃಷ್ಣನಿಂದ ಶ್ರವಣ ಮಾಡಿದ ಹಾಗೆ ಕೇಳಲಿಕ್ಕೆ ಕಾರಣವಾಗಿರ್ತಕ್ಕಂಥ ಸನ್ನಿವೇಶವನ್ನು ಈ ಮೊದಲನೇ ಅಧ್ಯಾಯ ವಿವರಣೆಯನ್ನು ಕೊಡ್ತಾ ಇದೆ ಧೃತರಾಷ್ಟ್ರ ಪ್ರಶ್ನೆಯನ್ನು ಮಾಡ್ತಾನೆ ಸಂಜೆಯನನ್ನು ಕುರಿತು ಧರ್ಮಸಾಧನ ಭೂಮಿಯಾಗಿರ್ತಕ್ಕಂಥ ಧರ್ಮಕ್ಷೇತ್ರ ಕುರುಕ್ಷೇತ್ರ ಅಂತಹ ಕುರುಕ್ಷೇತ್ರದಲ್ಲಿ ಸಮವೇತಾಹ ಎಲ್ಲರೂ ಸೇರಿ ಯುತ್ಸವ ಯುದ್ಧ ಮಾಡುವಂಥ ಅಪೇಕ್ಷೆಯನ್ನು ಹೊಂದಿದವರಾಗಿ ಬಂದು ಸೇರಿರ್ತಕ್ಕಂಥ ಮಾಮಕಾಹ ಅಂದರೆ ಮಕ್ಕಳು ಮತ್ತು ಪಾಂಡವಾಶ್ಚವ ಪಾಂಡವರೆಲ್ಲ ಸೇರಿ ಕಿಮ್ ಅಕುರ್ವತ ಏನು ಮಾಡಿದರು ಬಂದಿದ್ದೆಲ್ಲಿಗೆ ಧರ್ಮಕ್ಷೇತ್ರವಾಗಿರ್ತಕ್ಕಂಥ ಸಾಧನ ಭೂಮಿಯಾಗಿರ್ತಕ್ಕಂಥ ಕುರುಕ್ಷೇತ್ರಕ್ಕೆ ಯುದ್ಧ ಭೂಮಿಯಲ್ಲಿ ಯುದ್ಧವನ್ನೇ ಮಾಡಬೇಕು ತಾನೆ ಆದರೆ ಧೃತರಾಷ್ಟ್ರ ಹೇಗೆ ಮಾಡಿದರು ಅಂತ ಕೇಳೋ ಬದಲಿಗೆ ಏನು ಮಾಡಿದರು ಅಂತ ಪ್ರಶ್ನೆಯನ್ನು ಮಾಡುತ್ತಾನೆ ಹೀಗೆ ಧೃತರಾಷ್ಟ್ರ ಮತ್ತು ಸಂಜೆಯನ ಸಂವಾದದ ಮೂಲಕ ಈ ಗೀತೆ ಅನ್ನೋದು ಆರಂಭ ಆಗತ್ತೆ ಸಂಜೆಯ ವರದಿಗಾರ ಕಾಮೆಂಟೇಟರ್ ಸಾಕ್ಷಾತ್ ವೇದವ್ಯಾಸ ದೇವರಿಂದ ನಿಯಮಿಸಲ್ಪಟ್ಟವನು ಅವನು ಯುದ್ಧಭೂಮಿ ಅಥವಾ ರಣರಂಗದಲ್ಲಿರ್ತಕ್ಕಂಥ ಎಲ್ಲ ವಿಚಾರವನ್ನು ಕೂಡ ಧ್ವತರಾಷ್ಟ್ರನಿಗೆ ತಿಳಿಸ್ತಾನೆ ವೇದವ್ಯಾಸದೇವರೇ ಸಂಜೆಯನಿಗೆ ದಿವ್ಯ ದೃಷ್ಟಿಯನ್ನು ಕೊಟ್ಟು ಇಂದ್ರಿಯ ಪಾಠವನ್ನು ಕೊಟ್ಟು ರಣರಂಗದಲ್ಲೇ ಇದ್ದರೂ ಕೂಡ ಅವನಿಗೆ ಯಾವುದೇ ರೀತಿಯಾಗಿರ್ತಕ್ಕಂಥ ಹಾನಿ ಆಗದಂತೆ ಎಲ್ಲ ರೀತಿಯ ರಕ್ಷಣೆಯನ್ನು ಕೊಟ್ಟು ಮತ್ತು ಅದನ್ನು ಯಥಾವತ್ತಾಗಿ ವರದಿ ಮಾಡುವಂತಹ ಸಾಮರ್ಥ್ಯವನ್ನು ಅನುಗ್ರಹಿಸಿದರು ವೇದವ್ಯಾಸ ದೇವರು ಅಂತ ಅವರ ಪಾತ್ರವನ್ನು ಮೊನ್ನೆ ದಿನ ತಿಳ್ಕೊಂಡ್ವಿ ಅಂತಹ ಸಂಜೆಯ ಯುದ್ಧ ಭೂಮಿ ಅಥವಾ ರಣರಂಗದಲ್ಲಿರ್ತಕ್ಕಂಥ ಎಲ್ಲ ವಿಚಾರವನ್ನು ಕೂಡ ಧೃತರಾಷ್ಟ್ರನಿಗೆ ತಿಳಿಸ್ತಾನೆ ದುರ್ಯೋಧನಾದಿ ಕೌರವರನ್ನು ಧೃತರಾಷ್ಟ್ರ ಇಲ್ಲಿ ಮಾಮಕಾಹ ತನ್ನವರು ನನ್ನವರು ಅಂತ ವ್ಯಾಮೋಹದಿಂದ ಕರೀತಾನೆ ಧೃತರಾಷ್ಟ್ರ ಅಂಧ ಕುರುಡ ಆ ಧೃತರಾಷ್ಟ್ರನ ಹೊರಗಿನ ಕಣ್ಣು ಅಂದರೆ ಬಾಹ್ಯ ಕಣ್ಣೇನಿದೆ ಅದರಂತೆ ಒಳಗಿನ ಕಣ್ಣು ಕೂಡ ಕುರುಡೆಯಾಗಿದೆ ಯುದ್ಧವನ್ನು ಹೇಗೆ ಮಾಡಿದ್ರು ಅಂತ ಪ್ರಶ್ನೆ ಮಾಡದೆ ಏನು ಮಾಡಿದ್ರು ಅಂತ ಕೇಳ್ತಾಯಿದ್ದಾನೆ ಯಾಕೆ ಹೀಗೆ ಕೇಳದೆ ಆಂತರ್ಯ ಏನು ಅಂತ ಕೇಳಿದ್ರೆ ಪರಮ ಧಾರ್ಮಿಕರಾಗಿರ್ತಕ್ಕಂಥ ಪಾಂಡವರು ಧರ್ಮಕ್ಷೇತ್ರವಾಗಿರ್ತಕ್ಕಂಥ ಕುರುಕ್ಷೇತ್ರಕ್ಕೆ ಬಂದು ತಲುಪಿದ ಕೂಡಲೇ ಮೊದಲೇ ಧರ್ಮ ಪ್ರವೃತ್ತಿಯಿಂದ ಇದ್ದವರು ಈಗ ಮತ್ತಷ್ಟು ಧರ್ಮ ಪ್ರವೃತ್ತಿ ಜಾಗೃತವಾಗಿ ಯುದ್ಧ ಬೇಡ ಅಂತೇನಾದರೂ ನಿರ್ಧಾರ ಮಾಡಿ ರಾಜ್ಯ ಒಂದೆಲ್ಲ ನಮಗೆ ಏನಾದರೂ ಕೊಟ್ರ ಈ ರೀತಿಯಾಗಿರ್ತಕ್ಕಂಥ ಸ್ವಾರ್ಥದ ಧ್ವನಿ ಸಂಶಯದಿಂದ ಧ್ವತರಾಷ್ಟ್ರ ಕಿಮಕರ್ವತ್ತ ಅಂತ ಈ ರೀತಿಯಾಗಿ ಸಂಜೆಯನ್ನು ಕುರಿತು ಪ್ರಶ್ನೆಯನ್ನು ಮಾಡ್ತಾನೆ ಯಾರೇ ಆದರೂ ಒಂದು ಮಾತಾಡಬೇಕಾದ್ರೆ ಪ್ರಶ್ನಾರ್ಥಕವಾಗಿ ಅಥವಾ ಸ್ವಾರ್ಥದ ಉದ್ದೇಶ ಹಾಗೆಲ್ಲ ಇರಬೇಕು ಅಂತಾದರೆ ಅದಕ್ಕೆ ಹಿನ್ನೆಲೆಯಾಗಿರ್ತಕ್ಕಂಥ ಒಂದು ಘಟನೆ ಅಥವಾ ಸಂದರ್ಭ ಏನೋ ಒಂದಿರುತ್ತೆ ಹಾಗಾದ್ರೆ ಈ ರೀ ಇಲ್ಲಿ ಕಿಮ್ಮಕೂರ್ವತ ಅಂತ ಈ ರೀತಿಯಾಗಿ ಧೃತರಾಷ್ಟ್ರ ಕೇಳಿದೆ ಅಂತ ಅದಕ್ಕೆ ಹಿನ್ನೆಲೆ ಏನು ಅಂತ ಕೇಳಿದ್ರೆ ಹಿಂದೊಮ್ಮೆ ಧೃತರಾಷ್ಟ್ರ ಸಂಜೆಯನ ಮುಖಾಂತರನೇ ಪಾಂಡವರಿಗೆ ತಮ್ಮ ಮಕ್ಕಳು ದುರ್ಯೋಧನಾದಿಗಳೆಲ್ಲ ದುಷ್ಟರು ಕಲಹ ಪ್ರಿಯರು ಪಾಂಡವರಾಗಿರ್ತಕ್ಕಂಥ ನೀವಾದರೂ ಪರಮಧಾರ್ಮಿಕರು ಶಾಂತಿ ಪ್ರಿಯರು ಪರಮ ಭಾಗವತ ಧರ್ಮ ಪರಿಪಾರಕರು ಇತ್ಯಾದಿ ಎಲ್ಲ ಹೇಳಿ ಯುದ್ಧದಿಂದ ಬಹಳ ಅನರ್ಥ ಇದೆ ರಕ್ತಪಾತ ಇತ್ಯಾದಿ ಎಲ್ಲ ನಡೀತಾ ಇದೆ ಆದ್ದರಿಂದ ನೀವಾಗೇ ಶಾಂತಿ ದೃಷ್ಟಿಯಿಂದ ರಾಜ್ಯವನ್ನು ದುರ್ಯೋಧನಾದಿಗಳಿಗೆ ಬಿಟ್ಟುಕೊಟ್ಟು ಅರಣ್ಯದಲ್ಲಿ ಶಾಂತ ಜೀವನವನ್ನು ನೆಮ್ಮದಿಯ ಬದುಕನ್ನು ನಡೆಸೋದು ಒಳ್ಳೆಯದು ಅಂತ ಒಂದು ಕುಹಕದ ಸಂದೇಶವನ್ನು ಹಿಂದೊಮ್ಮೆ ಹೇಳಿಕಳಿಸಿರ್ತಾನೆ ಇದೇ ಸಂಜೆಯನ ಮೂಲಕ ಈ ಸಂಜಯ ಧೃತರಾಷ್ಟ್ರನಿಗೆ ಇರ್ತಕ್ಕಂಥ ಏಕೈಕ ಆಪ್ತ ವ್ಯಕ್ತಿ ಆದ್ದರಿಂದ ಅವನ ಮೂಲಕವೇ ಪಾಂಡವರಿಗೆ ಈ ಸಂದೇಶವನ್ನು ಕುಹಕದಿಂದ ಕೂಡಿರ್ತಕ್ಕಂಥ ಸಂದೇಶವನ್ನ ಹೇಳಿ ಕಳಿಸಿರ್ತಾನೆ ಮೊದಲೇ ಪರಮ ಪಾಂಡವರು ಈಗ ಧರ್ಮಕ್ಷೇತ್ರವಾಗಿರ್ತಕ್ಕಂಥ ಕುರುಕ್ಷೇತ್ರಕ್ಕೆ ಬಂದಿದ್ದಾರೆ ಅವರ ಧಾರ್ಮಿಕ ಬುದ್ಧಿ ಇನ್ನಿಷ್ಟು ಅಭಿವೃದ್ಧಿ ಹೊಂದಿ ಜಾಗೃತವಾಗಿ ಈ ಐದು ಜನ ಪಾಂಡವರಲ್ಲಿ ಯಾರೊಬ್ಬರಲ್ಲಾದರೂ ಹಿಂದೆ ಆ ಮಾ ಆ ನಾನು ಕಳಿಸಿರ್ತಕ್ಕಂಥ ಸಂದೇಶದ ಮಾತು ಏನಿತ್ತು ಅದು ಪರಿಣಾಮ ಬೀರಿರಬಹುದು ಅನ್ನೋ ನಿರೀಕ್ಷೆಯಿಂದ ಧೃತರಾಷ್ಟ್ರ ಕಿಮ ಕುರುವತ ಸಂಜಯ ಏನು ಮಾಡಿದರು ಯುದ್ಧರಂಗದಲ್ಲಿ ಅವರೆಲ್ಲ ಏನು ಮಾಡಿದರು ಅಂತ ಪ್ರಶ್ನೆಯನ್ನು ಕೇಳಿತ್ತು ಧೃತರಾಷ್ಟ್ರ ಹೆಸರಿಗೆ ಮಾತ್ರ ಅಲ್ಲದೆ ಪಾಂಡವರ ಸ್ವತ್ತನ್ನು ಅವರಿಗೇ ಕೊಡದೆ ತನ್ನ ವಶದಲ್ಲಿಟ್ಟುಕೊಂಡು ಧೃತರಾಷ್ಟ್ರನೇ ಆಗಿದ್ದ ಇವನ ಕುರುಡುತನ ಬಾಹ್ಯ ಅಂಧತ್ವ ಏನಿತ್ತು ಅದು ಪಾಂಡವರನ್ನ ಕಾಣಲಿಕ್ಕೆ ಅಡ್ಡಿ ಆಗಿದ್ದರೆ ಅವನ ಮನಸ್ಸಿನ ಕುರುಡುತನ ಏನಿದೆಯಲ್ಲ ದುರಭಿಮಾನ ಮಾಕಾಹ ಅಂತ ಹೇಳಿದ್ನಲ್ಲ ಆ ರೀತಿಯಾಗಿರ್ತಕ್ಕಂಥ ದುರಭಿಮಾನ ಪಾಂಡವರ ರಾಜ್ಯವನ್ನು ಪುನಃ ಅವರಿಗೆ ಒಪ್ಪಿಸೋದಕ್ಕೆ ಅಡ್ಡಿಯಾಗಿತ್ತು ಅವನಿಗೆ ಕೌರವರು ಮಾಮಕರು ಅಂದರೆ ತನ್ನವರು ಆದರೆ ಪಾಂಡವರು ಹಾಗಲ್ಲ ಇಂತಹ ಮಲತಾಯಿ ಧೋರಣೆ ಧೃತರಾಷ್ಟ್ರನಿಗೆ ವಂಶವನ್ನೇ ಕಳೆದುಕೊಳ್ಳುವಂತಹ ದುರಂತಕ್ಕೆ ಕಾರಣ ಆಯಿತು ಇಲ್ಲಿ ಧೃತರಾಷ್ಟ್ರ ಅವನ ಕುರುಡುತನ ಇವೆಲ್ಲ ಅಜ್ಞಾನಿಗಳ ಸಂಕೇತ ಅವನ ನೂರು ಮಕ್ಕಳು ನೂರಾರು ದುರಾಸೆಗಳ ಸಂಕೇತ ಅಜ್ಞಾನಿಗಳ ಜೀವನವೇ ಅಂಥದ್ದು ಅವರಿಗೆ ಧರ್ಮ ಅಧರ್ಮ ಯಾವುದು ಧರ್ಮ ಅಧರ್ಮದ ಪರಿಜ್ಞಾನನೇ ಇರೋದಿಲ್ಲ ಆದರೆ ಅಧರ್ಮದ ಬಗ್ಗೆ ಅಭಿಮಾನ ಮಾತ್ರ ಎಂದಿಗೂ ಬಿಡೋದಿಲ್ಲ ಇಂತಹ ಸ್ವಭಾವ ಅವರದ್ದು ಮುಂದೆ ನಿಜವಾಗೂ ಧೃತರಾಷ್ಟ್ರನ ನಿರೀಕ್ಷೆಯಂತೆ ಘಟನೆಗಳು ನಡೆಯುತ್ತೆ ಏನು ಘಟನೆ ನಡೆಯುತ್ತೆ ಅಂದರೆ ಧೃತರಾಷ್ಟ್ರನ ಸಂದೇಶದಿಂದ ಪ್ರಭಾವಿತನಾದಂತೆ ಅರ್ಜುನ ಆ ಧೃತರಾಷ್ಟ್ರನ ಮಾತುಗಳನ್ನೇ ಪುನಃ ಪುನಃ ಉಚ್ಚಾರ ಮಾಡಿ ಯುದ್ಧದಿಂದ ವಿಮುಖನಾಗ್ತಾನೆ ನಿವೃತ್ತನಾಗ್ತಾನೆ ಧೃತರಾಷ್ಟ್ರನ ಕಪಡ ನೀತಿ ಫಲಕಾರಿಯಾಗದೇ ಇರಲಿಲ್ಲ ಸಂಜೆಯ ಹೇಳ್ತಾನೆ ಸಂಜೆಯ ಉವಾಚ ದೃಷ್ಟ್ವ ತುಪಾಂಡೀಕಂ ವ್ಯೂಢ ದುರ್ಯೋಧನಸ್ತಾ ಆಚಾರ್ಯುಪ ಸಂಗಮ್ಯ ರಾಜಬ್ರವೀತ್ ಮುಂದೆ ಸಂಜೆ ಹೂವಾಚ ಸಂಜೆ ಹೇಳ್ತಾನೆ ಇಲ್ಲಿಂದ ಮುಂದೆ ಒಂಬತ್ತು ಶ್ಲೋಕಗಳಿಂದ ಧೃತರಾಷ್ಟ್ರನ ಪ್ರಶ್ನೆಗೆ ಸಂಜೆಯ ಉತ್ತರವನ್ನು ಕೊಡ್ತಾನೆ ಸಂಜೆ ಹೇಳ್ತಾನೆ ಯಾರ್ಯಾರು ಎಲ್ಲೆಲ್ಲಿ ನಿಲ್ಲಬೇಕು ಶತ್ರುಗಳನ್ನು ಎದುರಿಸಲಿಕ್ಕೆ ಅಂತ ವ್ಯೂಹ ರಚನೆ ಮಾಡಿ ನಿಲ್ಲಿಸ ಪಾಂಡವರ ಸೈನ್ಯವನ್ನು ನೋಡಿ ದುರ್ಯೋಧನ ದ್ರೋಣಾಚಾರ್ಯರ ಹತ್ರ ಬಂದು ಹೀಗೆ ಹೇಳಿದ ದುಷ್ಟ ದುರ್ಯೋಧನ ಕಲಿಸ್ವರೂಪವನ್ನು ಆತಂಕದಲ್ಲಿದ್ದಾನೆ ಪಾಂಡವರ ಭಾರೀ ಸೈನ್ಯವನ್ನು ನೋಡಿ ಭಾರೀ ಆತಂಕ ಆಗಿದೆ ಭಯ ಆಗಿದೆ ದುಷ್ಟ ದುರ್ಯೋಧನರಿಗೆ ಅದನ್ನು ದ್ರೋಣಾಚಾರ್ಯರ ಸಮೀಪಕ್ಕೆ ಬಂದು ತನ್ನ ದುಃಖವನ್ನು ತುಡ್ಕೋತಾನೆ ದುರ್ಯೋಧನನ ಈ ಆತಂಕಕ್ಕೆ ಕಾರಣ ಏನು ಅಂತ ಕೇಳಿದ್ರೆ ಹನ್ನೆರಡು ವರ್ಷ ವನವಾಸ ಒಂದು ವರ್ಷ ಅಜ್ಞಾತವಾಸ ಒಟ್ಟು ಹದಿಮೂರು ವರ್ಷಗಳು ಅಜ್ಞಾತವಾಸ ವನವಾಸ ಇತ್ಯಾದಿಗಳಲ್ಲೇ ಕಳೆದಿರ್ತಕ್ಕಂಥ ಪಾಂಡವರಿಗೆ ಇಂತಹ ಭಾರೀ ಪ್ರಮಾಣದ ಸೈನ್ಯ ಸಂಗ್ರಹಣೆ ಅಥವಾ ಜಮಾವಣೆ ಅಸಾಧ್ಯ ಅನ್ನೋ ಚಿಂತನೆಯಲ್ಲಿ ಇದ್ದ ದುರ್ಯೋಧನ ಅಷ್ಟೇ ಅಲ್ಲ ತನ್ನ ಭಾರೀ ಸೈನ್ಯದ ಜಮಾವಣೆ ನೋಡಿ ಪಾಂಡವರು ತತ್ತರಿಸಿ ಹೋಗ್ಬಿಡ್ತಾರೆ ಅಂತ ಭಾವಿಸಿದ್ದ ಈಗ ಪಾಂಡವರ ಮಹಾ ಸೈನ್ಯದ ಜಮಾವಣೆಯನ್ನು ಸಂಗ್ರಹವನ್ನು ನೋಡಿ ಭಯ ಆತಂಕ ಶುರುವಾಗಿದೆ ದುರ್ಯೋಧನಿಗೆ ಆದ್ದರಿಂದ ದ್ರೋಣಾಚಾರ್ಯರ ಹತ್ತಿರ ಬರ್ತಾನೆ ದುರ್ಯೋಧನ ಆತಂಕದಿಂದ ಭಯದಿಂದ ಇಲ್ಲೊಂದು ಸಂಶಯ ಬರ್ತಾ ಇದೆ ಕೌರವರ ಸೇನಾಧಿಪತಿಗಳು ಭೀಷ್ಮಾಚಾರ್ಯರು ಅವರ ಹೋಗಬೇಕಾಗಿತ್ತು ಅದರ ಬದಲಿಗೆ ದ್ರೋಣಾಚಾರ್ಯರ ಹತ್ರ ಬರ್ತಾನೆ ದುರ್ಯೋಧನ ಯಾಕೆ ಹಿನ್ನೆಲೆ ಏನು ಅಂತ ಕೇಳಿದ್ರೆ ಮಹಾಭಾರತ ಸಭಾಪರ್ವ ತಿಳಿಸುವಂತೆ ಭೀಮ್ಸೇನ ತಮ್ಮೆಲ್ಲರನ್ನು ಅಂದರೆ ಕೌರವರನ್ನು ಸಂಹಾರ ಮಾಡುವಂತಹ ಭಯಂಕರವಾಗಿರ್ತಕ್ಕಂಥ ಪ್ರತಿಜ್ಞೆ ಮಾಡಿರುವಂಥ ಸಂದರ್ಭದಲ್ಲಿ ದುರ್ಯೋಧನಾದಿಗಳೆಲ್ಲ ದ್ರೋಣಾಚಾರ್ಯರಲ್ಲಿ ಬಂದು ಶರಣಾಗತರಾಗ್ತಾರೆ ಆಗ ದ್ರೋಣಾಚಾರ್ಯರೇ ದುರ್ಯೋಧನನಿಗೆ ಪ್ರಾಣಭಿಕ್ಷೆಯ ಆಶ್ವಾಸನೆಯನ್ನು ಕೊಟ್ಟಿರ್ತಾರೆ ಈಗ ಭಯ ಆತಂಕದಿಂದ ಕೂಡಿರ್ತಕ್ಕಂಥ ದುರ್ಯೋಧನ ದ್ರೋಣಾಚಾರ್ಯರ ಸಮೀಪಕ್ಕೆ ಬಂದು ಪಾಂಡವ ಮತ್ತು ಕೌರವ ಉಭಯ ಸೈನ್ಯಗಳ ವಿವರವನ್ನ ತಿಳಿಸ್ತಾನೆ ಅಂದ್ರೆ ಎಂಥ ಪ್ರಜ್ಞಾವಂತ ದುರ್ಯೋಧನ ಕಪಟ ನೀತಿ ಇದ್ದರೂ ಕೂಡ ಹಿಂದೆ ಯಾವಾಗೋ ಕೊಟ್ಟ ಆಶ್ವಾಸನೆಯನ್ನು ಮರೆಯದೆ ಸಮಯದಲ್ಲಿ ಎಲ್ಲಿ ಬಳಕೆ ಮಾಡಬೇಕೋ ಅಲ್ಲಿ ಬಳಕೆ ಮಾಡಲಿಕ್ಕೆ ಅದನ್ನು ನೆನಪು ಮಾಡಿಕೊಂಡು ಅದನ್ನು ನಿವೇದನೆ ಮಾಡಿಕೊಳ್ಳಿಕ್ಕೆ ದ್ರೋಣಾಚಾರ್ಯರ ಬಳಿಗೆ ಬರ್ತಾನೆ ದುಷ್ಟ ದುರ್ಯೋಧನ ಬಂದು ಏನು ಮಾಡ್ತಾನೆ ಅಂತ ಕೇಳಿದ್ರೆ ಆ ಸೈನ್ಯಗಳ ವಿವರಗಳನ್ನು ತಿಳಿಸ್ತಾನೆ ಪಶೇತಾಂ ತಾಂ ಪಾಂಡು ಪುತ್ರಣ ಆಚಾರ್ಯ ಮಹತಿಂ ಚಮೋಂ ವ್ಯೂಢಾಂ ದೃಪದ ಪುತ್ರೇಣ ತವ ಶಿಷ್ಯೇಣ ಧೀಮತ ಆಚಾರ್ಯ ಪಶೇತಾಂ. ಆಚಾರ್ಯರೇ ನೋಡ್ರಿ ತವ ಶಿಷ್ಯೇಣ ಧೀಮತ ತಮ್ಮ ಶಿಷ್ಯನಾಗಿರ್ತಕ್ಕಂಥ ಬುದ್ಧಿವಂತನಾಗಿರ್ತಕ್ಕಂಥ ದುಷ್ಟದ್ಯುಮ್ನೇನ ದುಷ್ಟದ್ಯುಮ್ನಿಂದ ವ್ಯೂಢಾಂ ವ್ಯೂಹಾಕಾರದಲ್ಲಿ ಯಾರ್ಯಾರು ಎಲ್ಲೆಲ್ಲಿ ನಿಲ್ಲಬೇಕು ಶತ್ರುಗಳನ್ನು ಎದುರಿಸ್ಬೇಕು ಅಂತ ನಿಲ್ಲಿಸಲ್ಪಟ್ಟಿರ್ತಕ್ಕಂಥ ಪಾಂಡಪುತ್ರಂ ಏತಾಂ ಮಹತೀಂ ಚಮುಮ್ ಈ ದೊಡ್ಡ ಸೈನ್ಯವನ್ನು ನೋಡ್ರಿ ಪಶ್ಚೀತಾಂ ಸೇನಾಂ ಈ ದೊಡ್ಡ ಸೈನ್ಯವನ್ನು ನೋಡ್ರಿ ಎಂತೆಂಥ ಬಲಿಷ್ಠರಿದ್ದಾರೆ ಯಾರ್ಯಾರು ಎಲ್ಲೆಲ್ಲಿ ನಿಂತಿದ್ದಾರೆ ಶತ್ರುಗಳ ಆಕ್ರಮಣವನ್ನು ಮಾಡಲಿಕ್ಕೆ ಅದನ್ನು ಸ್ವಲ್ಪ ಗಮನ ಕೊಟ್ಟು ನೋಡಿರಿ ಅಂಥೇಳಿ ಮುಂದೆ ಹೇಳ್ತಾನೆ ಪಾಂಡವರ ಸೈನ್ಯದ ಬಲ ಈ ರೀತಿಯಾಗಿದೆ ಎಂದು ಸಂಕೀರ್ತನೆಯನ್ನು ಮಾಡ್ತಾನೆ ದುರ್ಯೋಧನ ಅತ್ರ ಶೂರ ಮಹೇಶ್ವಾಸ ಭೀಮರ್ಜುನ ಸಯುಧೀ ಯುಯುಧಾನೋ ವಿರ್ಚ ದ್ರುಪದ್ಶ್ಚ ಮಹಾರಥೇತುಕಿ ತಾನ ಕಾಶೀರಾಜ್ಚ ವೀರ್ಯವಾನ್ ಪುರುಜಿತ್ ಕುಂತಿಭೋಜ್ಚಬ್ಯ ನರಪುಂಗವ ಅಂ ಮಹೇಶ್ವಾಸಾಹ ಈ ಸೇನೆಯಲ್ಲಿ ಮಹಾಮಹಾಧನುರ್ಧಾರಿಗಳೆಲ್ಲ ಇದ್ದಾರೆ ಮಹಾಮಹಾ ಧನುರ್ಧಾರಿಗಳು ಅಂತ ಕರೆಸ್ಕೊಂಡಿರ್ತಕ್ಕಂಥ ಯುದಿಷ್ಠಿರ ಭೀಮ ಅರ್ಜುನ ಸಮಾಹ ಯುದ್ಧದಲ್ಲಿ ಭೀಮ ಅರ್ಜುನನಿಗೆ ಸರಿಸಮರಾಗಿರ್ತಕ್ಕಂಥ ಪರಾಕ್ರಮಶಾಲಿಗಳೆಲ್ಲ ಇದ್ದಾರೆ ಅವರು ಯಾರ್ಯಾರು ಅಂತ ಕೇಳಿದ್ರೆ ಯುಯುಧಾನ ಮೊದಲಾಗಿರ್ತಕ್ಕಂಥವ್ರು ಅಂಥೇಳಿ ಸರ್ವೇ ಮಹಾರಥಾಹ ಎಲ್ಲರೂ ಕೂಡ ಮಹಾರಥರು ಅಂತ ಏನು ಮಹಾರಥಾಹ ಅಂತ ಕೇಳಿದ್ರೆ ಮಹಾಭಾರತ ಉದ್ಯೋಗ ಪರ್ವ ತಿಳಿಸುವಂತೆ ಏಕೋದಶ ಸಹಸ್ರಾಣಂ ದನ್ವಿನಾಂ ಶಸ್ತ್ರ ಶಾಸ್ತ್ರ ಪ್ರವೀಣಶ್ಚ ಮಹಾರಥ ಇತಿ ಸ್ಮೃತ ಒಬ್ಬಂಟಿಯಾಗಿ ಹತ್ತು ಸಾವಿರ ಧನುರ್ಧಾರಿಗಳನ್ನು ಎದುರಿಸುವ ಬಲ್ಲವನು ಶಸ್ತ್ರಶಾಸ್ತ್ರಗಳ ಹೊಂದಿದವನಿಗೆ ಮಹಾರಥ ಅಂತ ಕರೀತಾರೆ ಅಂತಹ ಬಲಶಾಲಿಗಳಾಗಿದ್ದಾರೆ ಬುದ್ಧಿಶಾಲಿಗಳಾಗಿದ್ದ ಅವರೆಲ್ಲ ಬಲಶಾಲಿ ಬುದ್ಧಿಶಾಲಿ ಆಗಿರ್ತಕ್ಕಂಥ ದುಷ್ಟದ್ಯುಮ್ನ ಅವನೂ ನಿಮ್ಮ ಶಿಷ್ಯನೇ ಅವನ ನೇತೃತ್ವದಲ್ಲಿ ಶೂರರು ಧನುರ್ಧಾರಿಗಳು ಎಲ್ಲರೂ ಇದ್ದಾರೆ ಮಹಾರಥರಾಗಿರ್ತಕ್ಕಂಥ ಯಯುದಾನ ಅಂದರೆ ಸಾತ್ಯಕಿ ಯುವರಾಜ ಮೊದಲಾಗಿರ್ತಕ್ಕ ವಿರಾಟ್ ರಾಜ ಎಲ್ಲರೂ ಮಹಾರಥರೇ ಆಗಿದ್ದಾರೆ ದುಷ್ಟಕೇತು ಕಾಶಿರಾಜ ಚೇಕಿತಾನ ಈ ಮೂರೂ ಜನ ಮಹಾಪರಾಕ್ರಮಶಾಲಿಗಳಾಗಿದ್ದಾರೆ ಪುರುಜಿತ್ ಕುಂತಿಭೋಜ ಶೈಬ್ಯ ಈ ಮೂರು ಜನ ನರಶ್ರೇಷ್ಠರಾಗಿದ್ದಾರೆ ಹೀಗೆ ಮಹಾರತ ವೀರ್ಯವಾನ್ ನರಶ್ರೇಷ್ಠ ಅಂತ ಮೂರು ವಿಶೇಷಗಳನ್ನು ವಿಶೇಷಣಗಳನ್ನು ಕೂಡ ಇಲ್ಲಿ ತಿಳಿಸ್ತಾರೆ ವೀರ್ಯ ಶಾಲೆಗಳಾಗಿರ್ತಕ್ಕಂಥ ಚೇಕಿತಾನ ಶೈಬ್ಯ ವಿಕ್ರಮಶಾಲಿಗಳಾಗಿರ್ತಕ್ಕಂಥ ಯುದಾಮನ್ಯು ಉತ್ತಮೋಜಸ್ಸು ಅಭಿಮನ್ಯು ಐದು ಜನ ದ್ರೌಪದಿ ಪುತ್ರರು ಇವರೆಲ್ಲ ಇದ್ದಾರೆ ಎಲ್ಲರೂ ಮಹಾರಥರೇ ವಿರಾಟ್ ರಾಜ ಹೀಗೆ ಮುಂದೆ ಹೇಳ್ತಾರೆ ಯುದ ಮನ್ಯುಶ್ಚ ವಿಕ್ರಾಂತ ಉತ್ತಮ ಓಜಾಶ್ಚ ವೀರ್ಯವಾನ್ ಸೌಭದ್ರೋ ದ್ರೌಪದೇಯಾಶ್ಚ ಸರ್ವಯವ ಮಹಾರಥಾ ಕಡೆ ಇರೋರೆಲ್ಲ ಅತ್ಯಂತ ವಿಕ್ರಾಂತ ಎಲ್ಲರೂ ಶಕ್ತಿಶಾಲಿಗಳು ಸರ್ವಯವ ಮಹಾರಥಃಃ ಒಬ್ಬೊಬ್ಬರೇ ಹತ್ತು ಸಾವಿರ ಧನುರ್ಧಾರಿಗಳನ್ನು ಬುಲ್ ಸಾಮರ್ಥ್ಯ ಹೊಂದಿದವರು ಹೀಗೆ ದುಷ್ಟದುರ್ಯೋಧನ ದ್ರೋಣಾಚಾರ್ಯರಿಗೆ ಉಭಯ ಸೈನ್ಯಗಳ ವಿವರಗಳನ್ನೆಲ್ಲ ತಿಳಿಸಿ ಭೀಷ್ಮರಿಂದ ರಕ್ಷಿತವಾಗಿರ್ತಕ್ಕಂಥ ತಮ್ಮ ಸೈನ್ಯ ಭೀಮಸೇನನ ಸಂರಕ್ಷಣೆಯನ್ನ ಪಡೆದಿರ್ತಕ್ಕಂಥ ಪಾಂಡವರ ಸೈನ್ಯವನ್ನು ಎದುರಿಸಲಿಕ್ಕೆ ಅಸಮರ್ಥವಾಗಿದೆ ಅಂತ ತನ್ನ ಭಯ ಮತ್ತು ಸಂಶಯವನ್ನು ವ್ಯಕ್ತಪಡಿಸ್ತಾನೆ ದುರ್ಯೋಧನೆಯಲ್ಲಿ ಹದಿನೆಂಟು ಮಹಾವೀರವೀರರ ದೊಡ್ಡ ಪಟ್ಟಿಯನ್ನೇ ಕೊಡ್ತಾನೆ ಆದರೆ ಅವನು ಮುಖ್ಯವಾಗಿ ಯಾರನ್ನು ನೋಡಬೇಕಾಗಿತ್ತೋ ಜಗತ್ತನ್ನೇ ಆಳುವಂತಹ ಅಖಿಲಾಂಡ ಕೋಟಿ ಬ್ರಹ್ಮಾಂಡ ನಾಯಕನಾಗಿರ್ತಕ್ಕಂಥ ಶ್ರೀಕೃಷ್ಣನನ್ನೇ ನೋಡಲಿಲ್ಲ ಇವನು ಕೃಷ್ಣನನ್ನು ಕಾಣಲಿಲ್ಲ ಕೃಷ್ಣ ಇವನಿಗೆ ಕಾಣಲಿಲ್ಲ ಅರ್ಜುನನ ಮುಂದೆನೇ ಇದ್ದ ಶ್ರೀಕೃಷ್ಣ ಎಲ್ಲೋ ಸಂದಿಲಿರಲಿಲ್ಲ ಅರ್ಜುನನ ಮುಂದೆನೇ ಶ್ರೀಕೃಷ್ಣ ಕುಳಿತಿದ್ರು ಜಗತ್ತನ್ನೆಲ್ಲ ನೋಡಿ ಜಗನ್ನಾಥನನ್ನೇ ಮರೆಯುವಂತಹ ಜನರೆಲ್ಲ ದುರ್ಯೋಧನನಂತೇ ಇರೋರು ಅವನು ಶ್ರೀಕೃಷ್ಣ ತನ್ನ ವಿಶ್ವರೂಪವನ್ನು ತೋರಿಸಿದಾಗ ಇವನ ಅಜ್ಜಿ ಅಂಬಿಕೆನೂ ಅದೇ ರೀತಿಯಾಗಿ ಮಾಡಿದ್ಲು ಎದುರಿಗೆ ಇರತಕ್ಕಂಥ ವೇದವ್ಯಾಸ ದೇವರನ್ನು ಕಂಡು ಕಣ್ಣು ಮುಚ್ಚಿದ್ಲು ಕುರುಡು ಮಗನನ್ನ ಧೃತರಾಷ್ಟ್ರನನ್ನು ಪಡಕೊಂಡು ಅದು ಇಂತಹ ಕುರುಡು ಮೊಮ್ಮಗನನ್ನು ಮುಂದೆ ಪಡೆಯುವಂತಹ ಸೂಚನೆಯೇನು ಅನ್ನೋ ರೀತಿಯಲ್ಲಿ ಇತ್ತು ಅಂದು ಸಭೆಯಲ್ಲಿ ಕಾಣಲಾಗದೇ ಕಣ್ಣು ಮುಚ್ಚಿದ್ರೂ ಕೂಡ ಇಂದು ಯುದ್ಧ ರಂಗದಲ್ಲಿ ಸಮರದಲ್ಲಿ ಕಣ್ಣು ಬಿಟ್ಟಿದ್ರೂ ಕಾಣದೇ ಇದ್ದಂತೆ ಆಯಿತು ಅರ್ಥ ಪರಧನಕ್ಕಾಗಿ ಬದುಕಿರ್ತಕ್ಕಂಥ ದುರ್ಯೋಧನನಿಗೆ ಅಥವಾ ದುರ್ಯೋಧನನಂಥವರಿಗೆ ಎಂದೂ ಭಗವಂತ ಕಾಣೋದೇ ಇಲ್ಲ ಭಗವಂತ ದರ್ಶನವನ್ನು ಕೊಡೋದೇ ಇಲ್ಲ ಇದಕ್ಕೆ ಈ ಪ್ರಸಂಗ ನಿದರ್ಶನ ಅಸ್ಮಾತಂತ ವಿಶಿಷ್ಟೇ ತಾನಿಬೋದ್ವಿಜೋತ್ತಮ ನಾಯಕ ಮಮ ಸೈನ್ಯಸ್ಯ ಸಂ್ರಭೀಮಿತೇ ದ್ವಿಜೋತ್ತಮ ಬ್ರಾಹ್ಮಣೋತ್ತಮರಾಗಿರ್ತಕ್ಕಂಥ ದ್ರೋಣಾಚಾರ್ಯರೇ ತಾವು ಭೀಷ್ಮಾಚಾರ್ಯರು ಕರ್ಣ ಕೃಪಾಚಾರ್ಯರು ಅಶ್ವತ್ಥಾಚಾರ್ಯರು ವಿಕರ್ಣ ಭೂರಿಶ್ರವ ಹೀಗೆ ಅನೇಕರು ಎಲ್ಲರೂ ಪರಾಕ್ರಮಗಳೇ ಭನ್ ಭೀಷ್ಮ ಕರ್ಣಶ್ಚ ಕೃಪಶ್ಚ ಸಂಜಯ ಅಶ್ವತ್ಥಿರ್ಣ ಸೌಮ್ಯಧತಿಥೇ ಶೂರ ಮದರ್ಥೆ ತೀವಿಶಸ್ತ್ರ ಪ್ರಹೇಧವಿಶಾರದ ನೀವೆಲ್ಲರೂ ಕೂಡ ಅತ್ಯಂತ ಪರಾಕ್ರಮಿಗಳು ಬಲಿಷ್ಠರು ನನಗಾಗಿ ಪ್ರಾಣದ ಹಂಗನ್ನು ತೋರೆದು ಹೋರಾಡುವಂಥವರು ನಾನಾ ವಿಧ ಶಸ್ತ್ರಾಸ್ತ್ರ ಜ್ಞಾನವನ್ನು ಹೊಂದಿದವರು ಪ್ರಾವೀಣ್ಯತೆಯನ್ನು ಹೊಂದಿದವರು ಎಲ್ಲರೂ ಕೂಡ ಯುದ್ಧದ ಕಲೆಯಲ್ಲಿ ಪ್ರಾವೀಣ್ಯತೆಯನ್ನು ಪಡೆದವರು ಸಮಿತಿಂಜಯ ಅಂದರೆ ಯುದ್ಧೇ ಜಯಶೀಲ ಯುದ್ಧದಲ್ಲಿ ಜಯವನ್ನು ಹೊಂದುವಂಥ ಸಾಮರ್ಥ್ಯವನ್ನು ಹೊಂದಿದವರು ನಾನಾ ಶಸ್ತ್ರ ಪ್ರಹರಣ ಅರ್ಥಾತ್ ಶಸ್ತ್ರಾಣಿ ಅಸ್ತ್ರಾಣಿ ಪ್ರಹರಣ ಯುದ್ಧ ವಿಶಾಲದಾಹ ಯುದ್ಧ ಕುಶಲಾಹ ಇಲ್ಲಿ ಅಸ್ತ್ರಗಳು ಅಂತ ಹೇಳಿದ್ರೆ ಬಾಣದಲ್ಲಿ ದೇವತೆಗಳನ್ನು ಅಭಿಮಂತ್ರಣ ಮಾಡಿ ಆ ದೇವತೆಗಳನ್ನು ಆವಾಹನೆ ಮಾಡಿ ಆ ದೇವತಿಯನ ಪ್ರಾರ್ಥನೆ ಮಾಡಿ ಬಿಡುವಂತಹ ಬಾಣಗಳಿಗೆ ಅಸ್ತ್ರಗಳು ಅಂತ ಹೇಳ್ತಾರೆ ಶಸ್ತ್ರಗಳು ಅಂದರೆ ಯಾವುದೇ ದೇವತೆಯನ್ನು ಅಭಿಮಂತ್ರಣ ಮಾಡದೇ ಪ್ರಯೋಗಿಸುವಂತಹ ಬಾಣಗಳಿಗೆ ಶಸ್ತ್ರಗಳು ಇಲ್ಲಿ ಇರ್ತಕ್ಕಂಥವ್ರು ಎಲ್ಲರೂ ಪರಾಕ್ರಮಿಗಳು ಬಲಿಷ್ಠರು ತ್ಯಕ್ತೀವಿತ ಅಂದರೆ ಪ್ರಾಣತ್ಯಾಗಿ ಕೃತ ನಿಶ್ಚಯ ಪ್ರಾಣದ ಹಂಗನ್ನು ತೊರೆದು ಹೋರಾಟ ಮಾಡುವಂಥ ಸಾಮರ್ಥ್ಯವನ್ನು ಹೊಂದಿದವರು ಪಾಂಡವರ ಸೈನ್ಯವನ್ನು ಹುರಿದುಂಬಿಸ್ಲಿಕ್ಕಾಗಿ ಅವರನ್ನು ಚುರುಕುಗೊಳಿಸಬೇಕು ಅಂತ ಅಸ್ಮಾಕಂತೂ ಅಂದರೆ ನಮ್ಮ ಸಂಬಂಧಿಗಳಾಗಿರ್ತಕ್ಕಂಥವರು ಬಲಿಷ್ಠ ಬಲಿಷ್ಠರಾಗಿರ್ತಕ್ಕಂಥ ಪರಾಕ್ರಮಿಗಳಾಗಿರ್ತಕ್ಕಂಥ ಮಮ್ಮ ಸೈನ್ಯಸ್ ನಾಯಕ ನಮ್ಮ ಸೈನ್ಯದ ನಾಯಕರಾದವರು ಏ ಯಾರ್ಯಾರಿದ್ದಾರೋ ಅವರನ್ನು ತಾನಿಗೋದ ನಾನು ಅವರ ಹೆಸರನ್ನೆಲ್ಲ ಅವನ್ ಒಮ್ಮೆ ಮಾಡಿ ಮಾಡಿಕೊಡ್ತೀನಿ ಲೈನ್ ಅಪ್ ಮಾಡಲಿಕ್ಕೆ ನಿಮಗೆ ಎಲ್ಲವೂ ಗೊತ್ತಿದೆ ಸಮ್ಯ ಸರಿಯಾದ ತಿಳುವಳಿಕೆಗಾಗಿ ಅವರ ಹೆಸರನ್ನು ಬ್ರಭೀಮಿನ ಹೇಳ್ತಾ ಇದ್ದೀನಿ ಹೀಗೆ ಕಣ್ಣೆದುರಿಗೆ ಇರ್ತಕ್ಕಂಥ ಶ್ರೀಕೃಷ್ಣ ಪರಮಾತ್ಮನನ್ನು ಕಾಣದೇ ಇರ್ತಕ್ಕಂಥ ದುರ್ಯೋಧನ ಇಲ್ಲಿ ಭೀಷ್ಮಾಚಾರ್ಯರಿಂದ ಆರ್ಧಾರಥ ಅಂತ ಕರೆಸ್ಕೊಳುವಂತಹ ಕರ್ಣನನ್ನು ನೋಡಿದಾನೆ ಕರ್ಣ ಭೀಷ್ಮಾಚಾರ್ಯರು ಯುದ್ಧ ಮುಗಿದ ಮೇಲೆ ತನ್ನ ಯುದ್ಧ ಈ ರೀತಿಯಾಗಿ ತಾನು ತೀರ್ಮಾನ ಮಾಡಿ ಸದ್ಯಕ್ಕೆ ಯುದ್ಧದಿಂದ ದೂರ ಉಳಿದವನು ಕರ್ಣ ಈ ದುಷ್ಟ ದುರ್ಯೋಧನ ಅಥವಾ ದುರ್ಜನರ ರೀತಿಯೇ ಹೀಗೆ ಬೇಡ ಆದಾಗ ತನ್ನ ಎದುರಿಗೆ ಇದ್ದರೂ ಕಾಣಿಸೋದಿಲ್ಲ ಸದಾ ತನ್ನ ಜೊತೆಗೆ ಇರುವಂಥ ಭಗವಂತನನ್ನು ಮರೆಯುವಂತಹ ಜನ ಎಂದಿಗೂ ತಮ್ಮ ಜೊತೆಗೆ ಬರದೇ ಇರತಕ್ಕಂಥ ಧನ ಕನಕಗಳನ್ನೆಲ್ಲ ನೆನಪಿನಲ್ಲಿ ಇಟ್ಕೊಂಡಿರ್ತಾರೆ ಕಾಣಬೇಕಾದ್ದನ್ನು ಕಾಣದೇ ಹೋದಂತೆ ಇವರ ಪ್ರವೃತ್ತಿ ಶ್ರೀಕೃಷ್ಣನನ್ನು ನೋಡಲೇ ಇಲ್ಲ ಕಾಣಬಾರದ್ದನ್ನು ಕಾಣೋದು ಸಹ ದುಷ್ಟ ದುರ್ಯೋಧನನ ದುಷ್ಟ ಪ್ರವೃತ್ತಿಯೇ ಇನ್ನೊಂದು ಇಷ್ಟೇ ಅಲ್ಲ ತನ್ನ ಪಕ್ಷದಲ್ಲಿ ಪ್ರಥಮರಾಗಿರ್ತಕ್ಕಂಥ ಮುಖ್ಯರಾಗಿರ್ತಕ್ಕಂಥ ಗುರುಪುತ್ರರಾಗಿರ್ತಕ್ಕಂಥ ಅಶ್ವತ್ಥಾಮಾಚಾರ್ಯರನ್ನು ನಾಲ್ಕನೇವರನ್ನಾಗಿ ಕಂಡಿಯಾನೇ ದುಷ್ಟ ದುರ್ಯೋಧನ ಎಂದು ಸೇನಾಧಿಪತ್ಯ ಮಾಡದೇ ಇರತಕ್ಕಂಥ ಕೃಪಾಚಾರ್ಯ ವಿಕರಣ ಬೂರಿಶ್ರವ ಇವರನ್ನ ಗಮನಿಸುವಂತಾ ದುರ್ಯೋಧನ ಸೇನಾಧಿಪತ್ಯವನ್ನು ವಹಿಸಲಿರುವಂತಹ ಶಲ್ಯನನ್ನೇ ಮರ್ತಿದ್ದಾನೆ ಅದೇ ರೀತಿಯಾಗಿ ಯುವರಾಜನಾಗಿರ್ತಕ್ಕಂಥ ದುಶ್ಯಾಸನ ಜೂಜುಕೋರನಾಗಿರ್ತಕ್ಕಂಥ ಶಕುನಿ ಮಹಾವೀರನಾಗಿರ್ತಕ್ಕಂಥ ಭಗದತ್ತ ಮೈದುನನಾಗಿರ್ತಕ್ಕಂಥ ಜಯದ್ರಥ ಇವರನ್ನೆಲ್ಲ ಮರ್ತಿದ್ದಾನೆ ಇಂತಹ ದುಷ್ಟ ದುರ್ಯೋಧನ ದೇವರನ್ನೇ ಮರೆಯುವಂತಹ ಜನರದ್ದೆಲ್ಲ ಇಂಥದೇ ಪ್ರವೃತ್ತಿಯಾಗಿರುತ್ತೆ ಅನ್ನೋದಕ್ಕೆ ಪ್ರತ್ಯಕ್ಷ ನಿದರ್ಶನ ಈ ದುರ್ಯೋಧನನ ಪ್ರಸಂಗ ಅಪರ್ಯಾಪ್ತಂ ಬಲಂ ಭೀಷ್ಮಾಭಿರಕ್ಷಿತ ಪರ್ಯಾಪ್ತಮ್ ತೇಷಾಂ ಬಲಂ ಭೀಮಾಭಿರಕ್ಷಿತ ಸೇನಾಧಿಪತಿಗಳಾಗಿರ್ತಕ್ಕಂಥ ಭೀಷ್ಮಾಭಿರಕ್ಷಿತ ಭೀಷ್ಮಾಚಾರ್ಯರಿಂದ ರಕ್ಷಿತವಾಗಿರ್ತಕ್ಕಂಥ ಮಹಾಮಹಾಬಲಿಷ್ಠರಿಂದ ಕೂಡಿರ್ತಕ್ಕಂಥ ನಮ್ಮ ಈ ಸೈನ್ಯ ಅಪರ್ಯಾಪ್ತ ಪಾಂಡವರನ್ನ ಗೆಲ್ಲೋದಿಕ್ಕೆ ಅವರನ್ನು ಸೋಲಿಸಲಿಕ್ಕೆ ಅಸಮರ್ಥವಾಗಿದೆ ಅದೇ ಭೀಮಾಭಿರಕ್ಷಿತಂ ಭೀಮಸೇನ್ ದೇವರಿಂದ ರಕ್ಷಿತವಾಗಿರ್ತಕ್ಕಂಥ ಪಾಂಡವರ ಸೈನ್ಯ ನಮ್ಮನ್ನ ಗೆಲ್ಲಲಿಕ್ಕೆ ಅಥವಾ ನಮ್ಮನ್ನು ಸೋಲಿಸ್ಲಿಕ್ಕೆ ಪರ್ಯಾಪ್ತಮ್ ಅದು ಸಮರ್ಥವಾಗಿದೆ ಇದು ದುರ್ಯೋಧನನಿಗೆ ಇರ್ತಕ್ಕಂಥ ಭಯ ಸಂಶಯ ಎರಡೂ ಸೈನ್ಯಗಳನ್ನು ತುಲನೆ ಮಾಡಿ ಕಂಪ್ಯಾರಿಸನ್ ಮಾಡಿ ನೋಡಿದ್ರೆ ಪಾಂಡವರ ಸೈನ್ಯದಲ್ಲಿ ಇರ್ತಕ್ಕಂಥವರೆಲ್ಲ ದುಷ್ಟ ದುಷ್ಟಶಕ್ತಿಯ ನಿಗ್ರಹದ ಪ್ರೇರಕರಾಗಿ ನಿಂತಿರುವಂಥವ್ರು ತತ್ವನಿಷ್ಠೆಯ ದಿವ್ಯವಾಗಿರ್ತಕ್ಕಂಥ ನೈತಿಕ ಬಲವನ್ನು ಹೊಂದಿದ್ದಾರೆ ಅವರೆಲ್ಲ ವಿಶಿಷ್ಟವೂ ಸತ್ವಪೂರ್ಣವೂ ಆಗಿರ್ತಕ್ಕಂಥ ಧ್ಯೇಯದಿಂದ ಪ್ರವೃತ್ತರಾಗಿದ್ದಾರೆ ಇಂತಹ ಕ್ರಾಂತಿಕಾರಿ ಮನೋವೃತ್ತಿಯ ವೀರ ಸೈನಿಕರು ಶುದ್ಧ ಭಾಗವತೋತ್ತಮರಾಗಿರ್ತಕ್ಕಂಥವರು ತತ್ವನಿಷ್ಠೆಯಲ್ಲಿ ಅಗ್ರಗಣ್ಯರಾಗಿರ್ತಕ್ಕಂಥವ್ರು ಅವರೆಲ್ಲರೂ ಕೂಡ ಭೀಮಸೇನಂತಹ ಮಹಾ ನಾಯಕ ನೇತಾರನನ್ನು ಹೊಂದಿದ್ದಾರೆ ಇಂತಹ ಯಾವ ಹಿನ್ನೆಲೆಯೂ ಇಲ್ಲದೇ ಇರತಕ್ಕಂಥ ತತ್ವನಿಷ್ಠೆ ನೈತಿಕತೆ ಇತ್ಯಾದಿ ಯಾವುದೇ ಇಲ್ಲದೇ ಇರತಕ್ಕಂಥ ದುರ್ಯೋಧನನ ಸೈನ್ಯ ಪಾಂಡವರನ್ನು ಹೇಗೆ ತಾನೇ ಎದುರಿಸೋದಕ್ಕೆ ಸಾಧ್ಯ ಭೀಷ್ಮಾಚಾರ್ಯರು ಮಹಾವೀರರೇ ಅದರಲ್ಲಿ ಯಾವುದೇ ಸಂಶಯ ಇಲ್ಲ ಆದರೆ ಅವರು ತತ್ವ ಮತ್ತು ಸಿದ್ಧಾಂತಗಳಿಗಾಗ ಹೋರಾಡದೆ ತಮ್ಮ ಮನಸಿಗೆ ವಿರುದ್ಧವಾಗಿ ದುರ್ಯೋಧನನ ಹಂಗಿಗಾಗಿ ದುರ್ಯೋಧನನಿಂದ ಆಶ್ರಿತರಾಗಿದ್ದರಿಂದ ಅಲ್ಲಿ ಹೋರಾಡ್ತಾ ಇದ್ದಾರೆ ಮನಸ್ಸಿನಲ್ಲಿ ಜಯೋಸ್ತು ಪಾಂಡು ಪುತ್ರಾಣ ಈ ರೀತಿಯಾಗಿರ್ತಕ್ಕಂಥ ಭಾವನೆ ಏನು ಹೊಂದದವರು ಭೀಷ್ಮಾಚಾರ್ಯರು ತಾವೆಲ್ಲ ದುಷ್ಕೃತ್ಯವನ್ನೇ ಮಾಡ್ತಾ ಇದ್ದೀವಿ ಅಂತ ಸ್ಪಷ್ಟವಾಗಿ ತಿಳಿದಿದ್ದರೂ ಕೂಡ ಆರ್ಥಿಕ ಬಂಧನಕ್ಕೆ ಒಳಗಾಗಿ ಹೋರಾಟದಲ್ಲಿ ಪ್ರವೃತ್ತರಾದವರು ಕೆಡವರು ದ್ವೇಷದ ದುರುದ್ದೇಶಗಳಿಗೆ ಒಳಗಾಗಿ ಹೋರಾಟದಲ್ಲಿ ಪ್ರವೃತ್ತರಾದವರು ಕೆಳವರು ಹೀಗೆ ಬಹಳ ಮಂದಿ ಕೌರವ ಸೈನ್ಯದಲ್ಲಿ ಇದ್ದವರು ಈ ಕಾರಣಕ್ಕಾಗಿ ಕೌರವರ ಸೈನ್ಯ ಅಂದರೆ ದುರ್ಯೋಧನರ ಸೈನ್ಯದಲ್ಲಿ ನೈತಿಕ ಬಲ ಆಂತರಿಕ ಸತ್ವ ಎರಡೂ ಇರಲಿಲ್ಲ ಈ ಎಲ್ಲವನ್ನ ತುಲನೆ ಮಾಡಿ ಭೀಷ್ಮ ಭೀಮಸೇನಾ ಇವರಿಬ್ಬರ ಸೇನಾಧಿಪತ್ಯದ ತುಲನೆ ಲೆಕ್ಕಾಚಾರ ಮಾಡಿ ದುರ್ಯೋಧನ ದ್ರೋಣಾಚಾರ್ಯರಲ್ಲಿ ತನ್ನ ಆತಂಕವನ್ನು ಕಳವಳವನ್ನ ವ್ಯಕ್ತಪಡಿಸ್ತಾನೆ ದುರ್ಯೋಧನನ ಈ ಪರಿಸ್ಥಿತಿಯನ್ನ ಸಂಕೋಚದ ಮನಸ್ಥಿತಿಯನ್ನು ಗಮನಿಸಿರ್ತಕ್ಕಂಥ ವಿಶ್ವಾಚಾರ್ಯರು ಅದನ್ನು ಅನುಸರಿಸಿ ಉಳಿದ ಸೈನಿಕರಿಗೂ ಉತ್ತೇಜನ ಕೊಡಬೇಕು ಅನ್ನೋ ಕಾರಣಕ್ಕೆ ಶಂಕ ಘೋಷವನ್ನು ಶಂಕನಾದವನ್ನು ಮಾಡ್ತಾರೆ ಇದಕ್ಕೆ ಪ್ರತಿಯಾಗಿ ಪಾಂಡವರು ಕೂಡ ಶಂಕ ಘೋಷವನ್ನು ಮಾಡ್ತಾರೆ ದುರ್ಯೋಧನನಿಗೆ ತನ್ನ ಸೇನೆ ಗಾತ್ರದಲ್ಲಿ ದೊಡ್ದು ಅನ್ನೋ ತೃಪ್ತಿಗಿಂತ ಸತ್ವದಲ್ಲಿ ದುರ್ಬಲ ಅನ್ನೋ ಚಿಂತೆ ಪ್ರಬಲವಾಗಿ ಕಾಡ್ತಾ ಇದೆ ಅದರಂತೆ ಪಾಂಡವರ ಸೈನ್ಯ ಗಾತ್ರದಲ್ಲಿ ಚಿಕ್ಕದಾಗಿದ್ದರೂ ಕೂಡ ಸತ್ವದಲ್ಲಿ ನೈತಿಕ ಬಲ ಮತ್ತು ಆಂತರಿಕ ಸತ್ವ ಎರಡೂ ವಿಚಾರದಲ್ಲೂ ದೊಡ್ಡದು ಅನ್ನೋ ಭೀತಿ ಮತ್ತು ಭಯ ಕೂಡ ದುರ್ಯೋಧನಿಗೆ ಇದೆ ದುರ್ಯೋಧನನ ಸೈನ್ಯದ ನೇತಾರರು ವಿಶ್ವಾಚಾರ್ಯರು ಮತ್ತು ವಿಶ್ವಾಚಾರ್ಯರಂಥವರು ಎಂದೂ ಗೆಲ್ಲದೆ ಇದ್ದವರು ಗೆಲ್ಲಲಿಕ್ಕೆ ಆಗದೇ ಇರ್ತಕ್ಕಂಥವರು ಅಷ್ಟೇ ಅಲ್ಲ ಅರ್ಜುನನ ಜೊತೆಗೆ ಉತ್ತರ ಗ್ರೋ ಗೋಗ್ರಹಣದಲ್ಲಿ ಎಲ್ಲರೂ ಒಟ್ಟಾಗಿ ಹೋರಾಡಿದರೂ ಕೂಡ ಇನ್ನಿಲ್ಲದಂತೆ ಸೋತವರು ಇನ್ನು ಒಂದು ಗಮನಿಸಬೇಕಾಗಿರ್ತಕ್ಕಂಥ ಮುಖ್ಯ ಸಂಗತಿ ಎಂದರೆ ಪಾಂಡವರನ್ನ ಗೆದ್ದರೆ ಮಾತ್ರ ಸಾಲದು ಅವರನ್ನು ಸಂಹಾರ ಮಾಡಬೇಕು ಕೊಲ್ಲಬೇಕು ಗೆಲ್ಲೋದಕ್ಕೆ ಆಗದೆ ಇರ್ತಕ್ಕಂಥ ಇವರಿಗೆ ಕೊಲ್ಲೋದು ಅಂತ ಎಂಥದ್ದಿಗೂ ಆಗದೆ ಇರ್ತಕ್ಕಂಥ ವಿಚಾರ ಇನ್ನು ಪಾಂಡವರ ಬಗ್ಗೆ ಹೇಳೋದಾದರೆ ಗಾತ್ರದಲ್ಲಿ ಸೈನ್ಯ ಚಿಕ್ಕದೇ ಕೂಡ ನೇತೃತ್ವ ಟೀಮ್ ಲೀಡರ್ ಯಾರು ಭೀಮ್ಸೆಂದೇವರಿದ್ದಾರೆ ಅವರು ಯಾರಿಗೂ ಅಪರಿಚಿತರಲ್ಲ ಅವನ ಬಲದ ಹಿರಿಮೆ ಗರಿಮೆಗಳನ್ನು ಕಾಣದೇ ಇರತಕ್ಕಂಥ ಜನರೇ ಇಲ್ಲ ಎಲ್ಲರಿಗಿಂತಲೂ ಅವನ ಬಲದ ಹಿರಿಮೆ ತನಗೆ ದುರ್ಯೋಧನಿಗೆ ಹೆಚ್ಚಾಗಿ ಗೊತ್ತಿದೆ ಬಾಲ್ಯದಿಂದಲೂ ತನಗೆ ಭೀಮಸೇನನದ್ದೇ ಸಮಸ್ಯೆ ಅವನ ಹಸ್ತಿನಾಪುರಕ್ಕೆ ಬಂದ ದಿನನೇ ದುರ್ಯೋಧನನ ರಾಜ್ಯದ ಕನಸು ಒಡೆದು ನುಚ್ಚೂರಾಯಿತು ತುಂಬಿರ್ತಕ್ಕಂಥ ಗಂಗೆಯನ್ನು ದಾಟಿ ಈಚಿ ದಾಟಿದವರು ಭೀಮಸೇನ ದೇವರು ಮರಕ್ಕೆ ಗುದ್ದಿ ಹಣ್ಣುಗಳನ್ನು ಜೊತೆಗೆ ಈ ಮೇಲಿರ್ತಕ್ಕಂಥ ಈ ದುಷ್ಟ ದುರ್ಯೋಧನನ ಸೈನ್ಯದವರನ್ನು ಕೆಳಗೆ ಬಿಡಿಸಿದವರು ಎಲ್ಲ ಆಟಗಳಲ್ಲೂ ಪ್ರತಿ ಬಾರಿ ಭೀಮಸೇನ ತಾನೇ ಗೆದ್ದು ಮಾನಸಿಕವಾಗಿಯೇ ತಮ್ಮನ್ನು ಕೊಲ್ಲು ಅವನ ಬಾಲಲೀಲೆಗಳನ್ನು ಕಂಡಾಗಲೇ ಆ ಕನಸೆಲ್ಲ ದುರ್ಯೋದನದ್ದು ನುಚ್ಚುನೂರಾಗಿ ನೂರಾಗಿ ಹೋಗಿತ್ತು ಅವನ ಅಂತಹ ಸಾಹಸಕ್ಕೆ ಪ್ರತಿಯಾಗಿ ಅವನಿಗೆ ತಾವೆಲ್ಲ ಸೇರಿ ಅಂತಹ ಒಂದೇ ಒಂದು ಪೆಟ್ಟನ್ನು ಕೊಡಲಿಕ್ಕೆ ಸಾಧ್ಯ ಆಗಿರಲಿಲ್ಲ ಒಬ್ಬನೇ ಕೊಡೋದಲ್ಲ ತಾವೆಲ್ಲ ಗುಂಪು ಸೇರಿದರೂ ಕೂಡ ಯಾವುದೇ ರೀತಿಯಾಗಿರ್ತಕ್ಕಂಥ ಪ್ರತೀಕಾರವನ್ನು ಸಾಧಿಸಲಿಕ್ಕೆ ಸಾಧ್ಯ ಆಗಿರಲಿಲ್ಲ ಈ ನೋವು ಆ ದೊಡ್ಡ ದುರ್ಯೋಧನನನ್ನು ಸದಾ ಕಾಡ್ತಾನೇ ಇತ್ತು ಭೀಮನನ್ನು ಸಂಹಾರ ಮಾಡಬೇಕು ಅಂತ ದುರ್ಯೋಧನಾದಿಗಳು ಮಾಡಿರ್ತಕ್ಕಂಥ ಸಂಚೆಲ್ಲವೂ ಕೂಡ ವಿಫಲ ಆಗಿತ್ತು ಕಾಲುಕೂಟ ವಿಷ ಪ್ರಯೋಗ ಮಾಡಿದ್ದು ಹಾವುಗಳಿಂದ ಕಚ್ಚಿದ್ದು ಉಕ್ಕಿನ ಪಾಶೆಗಳಿಂದ ಬಿಗಿದು ಗಂಗೆಯಲ್ಲಿ ಬೀಳಿಸಿದ್ದು ಒಂದ ಎರಡ ಇದೆಲ್ಲದರಿಂದ ಭೀಮನಿಗೆ ಏನೂ ಆಗಲಿಲ್ಲ ಅಷ್ಟೇ ಅಲ್ಲ ಭೀಮನ ನೈಜ ಪ್ರಾಮಾಣಿಕ ಅವನ ಭೀತಿ ಭಯ ಆತಂಕ ಅನ್ನೋದು ಇನ್ನೂ ಹೆಚ್ಚಾಗಿದೆ ಹೀಗೆ ಭೀಮನ ಸಾಹಸಗಳು ಒಂದಲ್ಲ ಎರಡಲ್ಲ ಭೀಮಸೇನ ಪಾಂಡವಶ್ರೇಷ್ಠ ಮಾತ್ರ ಅಲ್ಲದೆ ಜಗದೇಕ ವೀರ ಅನ್ನೋ ಮಾತು ಮಹಾಭಾರತದಲ್ಲಿ ಅನೇಕ ಕಡೆ ವರ್ಣನೆಯನ್ನು ಮಾಡಲ್ಪಟ್ಟಿದೆ ಭೀಮಶ್ಚ ಬಲಭದ್ರಶ್ಚದ್ರಾಜ್ಯಶ್ಚ ವೀರ್ಯವಾನ್ ಅದೇ ರೀತಿಯಾಗಿ ತತ್ವಜ್ಞಾನೆ ವಿಷ್ಣು ಭಕ್ತ ಸ್ಥೈರ್ಯೆ ಧೈರ್ಯ ಪರಾಕ್ರಮೆ ವೇಗೇ ಚಲಾಘವೇ ಚೈವ ಪ್ರಲಾಪ್ಯ ಚ ವರ್ಜನೆ ಭೀಮಸೇನ ಸಮೂಹನಾಸ್ತಿ ಸೇನೆಯೋರುಭಯೋರಪಿ ಪಾಂಡಿತ್ವೇ ಚ ಪಟುತ್ವೇ ಚ ಶೂರತ್ವೇ ಪಿ ಬಲೆ ಪಿ ಚೀಗೆ ಮಹಾಭಾರತ ಭೀಮಸೇನ ದೇವರ ವ್ಯಕ್ತಿತ್ವವನ್ನು ಪ್ರಧಾನವಾಗಿ ವರ್ಣನೆಯನ್ನು ಮಾಡ್ತಾ ಇದೆ ಇಂತಹ ಭೀಮ ಈಗ ಪಾಂಡವ ಪ್ರಧಾನ ಬೀರ ಮುಂದಿನ ದಿನಗಳಲ್ಲಿ ತನ್ನ ತೊಡೆಯ ಮುರಿಯುವಂತಹ ದುಶ್ಯಾಸನ್ನ ಎದೆ ಬಗೆದು ರಕ್ತ ನಮ್ಮೆಲ್ಲರನ್ನು ಕೊಲ್ಲುವಂಥ ಪ್ರತಿಜ್ಞೆಯನ್ನು ಎಂದೋ ಮಾಡಿಬಿಟ್ಟಿದ್ದಾನೆ ಈ ದುಷ್ಟು ಭೀಮಸೇನ ಅಂತ ದುಷ್ಟದುರ್ಯೋಧನೆಗೆ ಭಯ ಯಾರಿಗೂ ಒಮ್ಮೆಯೂ ಸೋಲದ ಇಂತಹವನ ರಕ್ಷಣೆಗೆ ಇಂತಹವನು ರಕ್ಷಣೆಗೆ ಇದ್ದ ಅಂತ ಆದಮೇಲೆ ಅರ್ಜುನನ ಮೊದಲಾಗಿರ್ತಕ್ಕಂಥ ಇತರರೆಲ್ಲರಿಗೂ ಕೂಡ ಅಜೇಯನೇ ಭೀಮಸೇನ ಹೀಗೆ ಪಾಂಡವ ಬಲಕ್ಕೆಲ್ಲ ಮೂಲಬಲ ಅಂತ ಆದರೆ ಭೀಮಸೇನ ಭೀಮಬಲ ಹಾಗೆ ಮತ್ತೊಬ್ಬರ ಬಲ ಇತಿಹಾಸದಲ್ಲಿ ಎಲ್ಲೂ ದಾಖಲಾಗಿಲ್ಲ ಅದೇ ಕೌರವರ ಬಲ ಸ್ವಂತ ಬಲ ಅಲ್ಲ ಭೀಷ್ಮಬಲ ಭೀಷ್ಮರ್ಯಾರು ದಿವನಾಮಕ ವಸುವಿನ ಅವತಾರ ವಸು ವಸುವಂದರೆ ಐಶ್ವರ್ಯ ದುಷ್ಟರಿಗೆ ಧನಬಲವೇ ಬಲ ಆದರೆ ಪಾಂಡವರಿಗೆ ಹಾಗಲ್ಲ ಅವರಿಗೆ ಭೀಮನ ಬಲವೇ ಬಲ ಭೀಮಸೇನೆಯಾರು ವಾಯುದೇವರ ಅವತಾರ ವಾಯು ಅಂದರೆ ಜ್ಞಾನದ ಸಂಕೇತ ಅಂದರೆ ಪಾಂಡವರಿಗೆ ತತ್ವಜ್ಞಾನದ ಬಲವೇ ತನ್ನ ಸೈನ್ಯವನ್ನು ಭೀಷ್ಮಾಭಿರಕ್ಷಿತಂ ಅಂತ ಹೇಳಿದೆ ಪಾಂಡವ ಸೈನ್ಯವನ್ನು ದುಷ್ಟದ್ಯುಮ್ನಾಭಿರಕ್ಷಿತಂ ಅಂತ ಹೇಳಿದೆ ಭೀಮಾಭಿರಕ್ಷಿತಂ ಅಂತ ಹೇಳ್ತಾನೆ ತನ್ನ ಸೈನ್ಯವನ್ನು ಭೀಷ್ಮಾಭಿರಕ್ಷಿತಂ ಅಂಥೇಳಿ ಪಾಂಡವರ ಸೈನ್ಯವನ್ನು ದುಷ್ಟದ್ಯುಮ್ನಾಭಿರಕ್ಷಿತಂ ಅಂತ ಹೇಳಿದೆ ಭೀಶ್ಮ ಭೀಮಾಭಿರಕ್ಷಿತಮ್ ಅಂತ ಹೇಳ್ತಾನೆ ದುಷ್ಟ ದುರ್ಯೋಧನ ಪಾಂಡವರ ಸೈನ್ಯದ ಸೇನಾಧಿಪತಿ ದುಷ್ಟದ್ಯುಮ್ನಾಗಿದ್ದರು ಕೊನೆಗೆ ಭೀಮಾಭಿರಕ್ಷಿತಮ್ ಅಂತ ಹೇಳ್ತಾನೆ ಯಾಕೆಂತ ಕೇಳಿದ್ರೆ ನೈಜ ಬಲ ಭೀಮಸೇನ ದೇವರದ್ದೇ ಹೇಗೆ ಅಂತ ಕೇಳಿದ್ರೆ ದುಷ್ಟದ್ಯುಮ್ನ ಅಗ್ನಿ ಅವತಾರ ಭೀಮಸೇನ ದೇವರು ವಾಯುದೇವರ ಅವತಾರ ಅಗ್ನಿ ಉರಿಬೇಕು ಅಥವಾ ಪ್ರಜ್ವಲನ ಆಗಬೇಕು ಅಂತಾದರೆ ವಾಯು ಬೇಕೇ ಬೇಕು ಅಂದರೆ ದುಷ್ಟದ್ಯುಮ್ನಿಗೆ ಭೀಮಸೇನ ದೇವರ ಬಲವೇ ಬಲ ಆದ್ದರಿಂದ ಭೀಮಾಭಿರಕ್ಷಿತ ಅಂತ ಹೇಳ್ದ ದುಷ್ಟನಾದರೂ ಚತುರನಾದ ದುರ್ಯೋಧನನ ಜ್ಞಾನ ಆದ್ದರಿಂದ ನೀವೆಲ್ಲರೂ ಈಗ ನಿಮಗೆ ನಿಶ್ಚಿತವಾಗಿರ್ತಕ್ಕಂಥ ಮೊದಲಿಗೆ ತಿಳಿಸಿರುವಂತ ಸ್ಥಳಗಳಲ್ಲಿ ನಿಂತು ಭೀಶ್ವರನ್ನ ರಕ್ಷಣೆ ಮಾಡ್ರಿ ಅಂದ್ರೆ ತಮ್ಮನ್ನೆಲ್ಲ ರಕ್ಷಣೆ ಮಾಡಬೇಕಾಗಿರ್ತಕ್ಕಂಥ ಭೀಷ್ಮಾಚಾರ್ಯರೇ ಈಗ ತಮ್ಮಿಂದ ರಕ್ಷಣೀಯರಾಗಿದ್ದಾರೆ ಅನ್ನೋ ದುಃಖ ಆತಂಕ ದುರ್ಯೋಧನನ್ನು ಸದಾ ಕಾಡ್ತಾ ಇದೆ ಅರ್ಥ ಭೀಷ್ಮಾಚಾರ್ಯರ ಬಗ್ಗೆ ಅವರ ರಕ್ಷಣೆ ಅವರ ರಕ್ಷಣೆಯ ಬಗ್ಗೆ ಗಮನ ಕೊಡ್ತಿರ್ತಕ್ಕಂಥ ದುಷ್ಟ ದುರ್ಯೋಧನನು ವಿನಾಶ ಒದಗುತ್ತಿರುವಂಥ ಈ ಸಂದರ್ಭದಲ್ಲೂ ಹಣಕಾಸುಗಳ ಬಗ್ಗೆ ದನಕಾರಕಾದಿಗಳ ಬಗ್ಗೆ ಅವುಗಳ ರಕ್ಷಣೆಗೆ ಪ್ರಯತ್ನ ಮಾಡುವಂತಹ ಅವಿವೇಕಿಗಳ ಪ್ರತಿನಿಧಿ ಅನ್ನೋ ರೂಪದಲ್ಲಿ ತಿಳಿಸ್ತಾ ಇದ್ದಾರೆ ವಸುವಿನ ಅವತಾರ ಭೀಷ್ಮಾಚಾರ್ಯರು ಅಂತ ಹೇಳಿದ್ವಿ ಹೀಗೆ ತನ್ನ ಮನಸ್ಸಿನ ದುಃಖವನ್ನು ದುರ್ಯೋಧನ ತನ್ನ ಗುರುಗಳಾಗಿರ್ತಕ್ಕಂಥ ದ್ರೋಣಾಚಾರ್ಯರ ಮುಂದೆ ತೋಡಿಕೊಂಡು ಅವರಿಂದ ಸಲಹೆ ಪಡೆಯೋದಕ್ಕೆ ಬದಲಾಗಿ ಅವರಿಗೆ ಸಲಹೆಯನ್ನು ಕೊಟ್ಟ ಮೂರ್ಖ ದುರ್ಯೋಧನ ಎಂದೂ ತನ್ನ ಜೀವನದಲ್ಲಿ ಗುರು ಹಿರಿಯರ ಸಲಹೆಗೆ ಗಮನ ಕೊಟ್ಟವನೇ ಅಲ್ಲ ದುಷ್ಟ ದುರ್ಯೋಧನ ಅಷ್ಟೇ ಅಲ್ಲ ಅಂತಹ ಗುರುಗಳ ಹಿರಿಯರ ಜ್ಞಾನಿಗಳಾಗಿರ್ತಕ್ಕಂಥ ದ್ರೋಣಾಚಾರ್ಯರಿಗೆ ಸಲಹೆ ಕೊಡುವಂಥ ಕುಂಭತನಕ್ಕೂ ಕೈ ಹಾಕಿದವನು ದುಷ್ಟ ದುರ್ಯೋಧನ ದ್ರೋಣಾಚಾರ್ಯರು ಹಿಂದೆನೇ ಹೇಳಿದರು ಭೀಮನಿಂದ ರಕ್ಷಣೆ ಮಾಡೋದು ಅಸಾಧ್ಯ ನಮ್ಮಿಂದ ಆಗದೇ ಇರತಕ್ಕಂಥ ಕೆಲಸ ಅವರ ರಾಜ್ಯವನ್ನು ಅವರಿಗೆ ಬಿಟ್ಕೊಡೋದು ಒಳಿತು ಅದು ಒಂದೇ ನಮಗಿರ್ತಕ್ಕಂಥ ಉಪ ಅಥವಾ ಮಾರ್ಗ ಬೇರೆ ಇನ್ಯಾವ ಮಾರ್ಗಗಳು ಇಲ್ಲ ಅಂತ ಮುಂಚೆನೇ ತಿಳಿಸಿದವರು ದ್ರೋಣಾಚಾರ್ಯರು ಒಬ್ಬರು ದುರ್ಯೋಧನನ ಇಷ್ಟು ಮಾತನ್ನ ಕೇಳಿದವರು ದ್ರೋಣಾಚಾರ್ಯರು ಆದರೂ ಅವನ ಮನಸ್ಸಿನ ಖಿನ್ನತೆಯನ್ನು ಪರಿಸ್ಥಿತಿಯನ್ನು ಗುರ್ತಿಸಿ ಸ್ಪಂದನ ಮಾಡಿದವರು ಮಾತ್ರ ಭೀಷ್ಮ ಪಿತಾಮಹರು ಸುಖ ದುಃಖಗಳ ವಿಷಯ ಸಂಬಂಧಿಗಳಿಗೆ ತಿಳಿಯುವಂತೆ ದೂರದವರಿಗೆ ತಿಳಿಯೋದಿಲ್ಲ ಭೀಷ್ಮಾಚಾರ್ಯರು ಕೌರವರ ಸೇನಾಧಿಪತ್ಯವನ್ನು ವಹಿಸಿದವರಾಗಿದ್ದರಿಂದ ಎಲ್ಲವನ್ನು ಸೂಕ್ಷ್ಮವಾಗಿ ಗಮನಿಸಿ ಅದಕ್ಕೆ ಸ್ಪಂದನೆಯನ್ನು ಕೊಟ್ಟರು ಹೀಗೆ ಆ ದುರ್ಯೋಧನ ಆ ಎರಡೂ ಸೈನ್ಯವನ್ನು ನೋಡಿ ತಮ್ಮ ಸೈನ್ಯವನ್ನು ಭೀಷ್ಮಾಭಿರಕ್ಷಿತ ಅಂತ ಒಪ್ತಾನೆ ಆದರೆ ಮತ್ತೆ ಆ ಭೀಷ್ಮಾಚಾರ್ಯರಿಗೆ ಸಲಹೆಯನ್ನು ಕೊಡ್ಲಿಕ್ಕೆ ಹೋಗ್ತಾನೆ ಪಾಂಡವ ಸೈನ್ಯವನ್ನು ನೋಡಿ ದೃಷ್ಟದ್ಯುಮ್ನ ಅಭಿರಕ್ಷಿತಂ ಅಂತ ಅವರ ಸೇನಾಧಿಪತಿಯ ಹೆಸರನ್ನು ಹೇಳದೆ ಭೀಮಾಭಿರಕ್ಷಿತಂ ಅಂತ ಹೇಳ್ತಾನೆ ಅಂದ್ರೆ ಆ ದುಷ್ಟದ್ಯುಮ್ನಿಗೂ ಭೀಮಸೇನ ದೇವರ ಬಲವೇ ಬಲ ಈ ವಿಚಾರವನ್ನು ಕೂಡ ಚೆನ್ನಾಗಿ ಅರ್ಥ ಮಾಡ್ಕೊಂಡು ಅಂತಾದರೆ ದುರ್ಯೋಧನ ಅಂತ ಆದ್ದರಿಂದ ಭೀಮಸೇನ ಸಮೂಹನಾಸ್ತಿ ಸೇನೆಯೋರುಭಯೋರಪಿ ಪಾಂಡಿತ್ಯೇ ಚ ಶೂರತ್ವೇಪಿ ಬಲೆಪಿ ಈ ರೀತಿಯಾಗಿ ಮಹಾಭಾರತ ಭೀಮಸೇನ ದೇವರಿಗೆ ಸಮರಾದವರು ಪಾಂಡಿತ್ಯದಲ್ಲೇ ಆಗಲಿ ಪಟುತ್ವದಲ್ಲೇ ಆಗಲಿ ಶೂರ ಗುಣದಲ್ಲೇ ಆಗಲಿ ಬಲದಲ್ಲೇ ಆಗಲಿ ಸಮರಿಲ್ಲ ಶ್ರೀಕೃಷ್ಣನ ನಂತರದಲ್ಲಿ ಜೀವೋತ್ತಮರಾಗಿರ್ತಕ್ಕಂಥ ವಾಯುದೇವರ ಅವತಾರರಾಗಿರ್ತಕ್ಕಂಥ ಭೀಮಸೇನ ದೇವರು ಪಾಂಡವರ ಸೇನಾಧಿಪತ್ಯವನ್ನು ವಹಿಸಿದವರು ಇತ್ಯಾದಿ ಎಲ್ಲ ವಿಚಾರವನ್ನು ಇಲ್ಲಿ ತಿಳಿಸ್ತಾರೆ ನಾಳೆ ದಿನ ಸೇರಿದಾಗ ಮುಂದಿನ ವಿಚಾರವನ್ನು ನೋಡೋಣ ಅಂತ ಹೇಳಿ ಶ್ರೀಕೃಷ್ಣ ಅರ್ಪಣಿಸ್ತಾರೆ